ಓ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಶಿವಮಹಾಪುರಾಣದಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಅದಾದ ನಂತರ ಈಗ ರುದ್ರ ಸಂಹಿತೆಯನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಮೊದಲನೆಯದು ಸೃಷ್ಟಿಖಂಡ ಅದರಲ್ಲಿ ಈಗ ಹದಿನಾರು ಅಧ್ಯಾಯಗಳನ್ನು ನೋಡಿ ಹದಿನೇಳನೇ ದೀಗ ಶ್ರೀಮ ಶಿವಾ ಅಥ ಶ್ರೀ ಶಿವಮಹಾಪುರ ರುದ್ರ ಸಂಹಿತಾಂ ಸೃಷ್ಟಿಖಂಡೇ ಸಪ್ತದಶೋಧ್ಯಾತ ಉಚ ಇಕರ್ಣ್ಯವಚಸ್ತ ಬ್ರಹ್ಮಣಸ್ಸು ನಾರದ ಪುನಃ ಪಪ್ರನಯ ಮುನೀಶ್ವರ ಸೂತ ಮುನಿಗಳು ಸೂತ ಪುರಾಣಿಕರು ಶೌನಕಾಲಿಗಳ ಕುರಿತು ಹೀಗೆ ಹೇಳ್ತಾರೆ ಇತ್ಯಾಕರ್ಣ್ಯ ವಚಃ ತಸ್ಯ ಬ್ರಹ್ಮಣ ಆ ಬ್ರಹ್ಮನು ಹೇಳಿದಂತಹ ಮಾತುಗಳನ್ನು ಕೇಳಿ ಸಹ ತು ನಾರದ ಆ ನಾರದನಾದರೂ ದೇವಶ್ರೀ ನಾರದರಾದರು ಪುನಃ ಪ ಪುನಃ ಪ್ರಶ್ನಿಸಿದ ತಮ್ಮ ಆ ಬ್ರಹ್ಮನನ್ನು ನತ್ವಾ ನಮಿಸಿ ವಿನಯೇನ ಮುನೀಶ್ವರ ಅಯ್ಯ ಮುನೀಶ್ವರರೇ ಮುನಿಗಳೇ ನಾರದನು ಪುನಃ ವಿನಯದಿಂದ ಮತ್ತೊಮ್ಮೆ ನಮಸ್ಕರಿಸಿ ಪ್ರಶ್ನಿಸಿದ ಬ್ರಹ್ಮನನ್ನು ನಾರದ ಕದಾಗತೋಹಿ ಕೈಲಾಸಂ ಕೈಲಾಸ ಶಂಕರೋ ಭಕ್ತವತ್ ಸಲಹ ಕ್ವವಾ ಕುಬೇರೇಣ ಮಹಾತ್ಮನಾ ಅಂದರೆ ಈಗಾಗಲೇ ಹೇಳಿದ ಮಾತುಗಳೇನು ಬ್ರಹ್ಮನು ಸೃಷ್ಟಿಯ ಬಗ್ಗೆ ಹೇಳಿದ್ದಾನೆ ಬ್ರಹ್ಮವಿಷ್ಣು ಮಹೇಶ್ವರರು ರಜಸು ಸತ್ವ ಹಾಗೂ ತಮಸ್ಸುಗಳ ವ್ಯಕ್ತರೂಪ ಹಾಗೆ ಅಂತರಂಗದಲ್ಲಿ ರಜಸು ತಮಸ್ಸು ಮತ್ತು ಸತ್ವ ಗುಣಗಳ ವ್ಯಕ್ತರೂಪ ಅನುಕ್ರಮವಾಗಿ ಬ್ರಹ್ಮವಿಷ್ಣು ಮಹೇಶ್ವರರು ಹೊರಗೆ ರಜಸು ವಿಷ್ಣು ಸತ್ವ ಗುಣ ಆಮೇಲೆ ರುದ್ರ ತಮೋಗುಣದಲ್ಲಿದ್ದರೆ ಅಥವಾ ಮಹೇಶ್ವರ ಒಳಗಡೆ ಅವರು ರಜಸ್ಸು ಬ್ರಹ್ಮನಿಗೆ ರಜೋಗುಣ ವಿಷ್ಣುವಿಗೆ ತಮೋಗುಣ ಒಳಗಡೆ ಇದೆ ಹಾಗೆ ರುದ್ರನಿಗೆ ಅಥವಾ ಮಹೇಶ್ವರನಿಗೆ ಒಳಗಡೆ ಸತ್ವಗುಣ ಇದೆ ಅಂಥೇಳಿ ಇದ್ದ ತ್ರಿಗುಣಮಯವಾದಂತಹ ಆ ಪರಬ್ರಹ್ಮನ ಅಥವಾ ಆ ಸದಾಶಿವನ ಮೂರು ಸ್ವರೂಪಗಳು ಅಂಥೇಳಿ ಹೇಳಿ ಅದಾದಮೇಲೆ ಸಾಕ್ಷಾತ್ ಆ ಪರಶಿವನ ಅಪರಾವತಾರವೇ ಈ ಮಹೇಶ್ವರ ಸ್ವರೂಪ ಅಂತೇಳಿ ಹೇಳಿ ಅವನು ಕೈಲಾಸದಲ್ಲಿ ನೆಲೆಯಾಗಿದ್ದಾನೆ ಮತ್ತು ಬೇರೆ ಎಲ್ಲ ಬ್ರಹ್ಮಾಂಡ ಬ್ರಹ್ಮಸೃಷ್ಟಿ ಎಲ್ಲ ಲೋಕಗಳು ಕೂಡ ಪ್ರಳಯ ಆದರೂ ಕೂಡ ಈ ಕೈಲಾಸಕ್ಕೆ ನಾಶ ಇಲ್ಲ ಅಂಥೇಳಿ ಹೇಳಿರ್ತಾರೆ ಹಿಂದಿನ ಅಧ್ಯಾಯದಲ್ಲಿ ಹಾಗೆ ಈ ಮಾತನ್ನು ಕೇಳಿ ಈಗ ನಾರದ ಪ್ರಶ್ನೆ ಮಾಡ್ತಾನೆ ಬ್ರಹ್ಮನನ್ನು ಪುನಃ ಕದಾಗತಃ ಹಿ ಕೈಲಾಸಂ ಶಂಕರ ಭಕ್ತವತ್ಸಲ ಭಕ್ತವತ್ಸಲನಾದ ಶಂಕರನು ಕೈಲಾಸಕ್ಕೆ ಹೋದದ್ದು ಯಾವಾಗ ಕ್ವ ಸಖಿತ್ವ ತೀತ್ ಕುಬೇರೆಣ ಮಹಾತ್ಮ ಮಹಾತ್ಮ ಅಂದರೆ ಕುಬೇರನೊಳಜ್ಞಾತನಿಗೆ ಹೇಗೆ ಸ್ನೇಹ ಉಂಟಾಯಿತು ಅಥವಾ ಎಲ್ಲಿ ಸ್ನೇಹ ಉಂಟಾಯಿತು ಕ್ವ ಅಂದರೆ ಎಲ್ಲಿ ಕಿಂಚಕಾರ ಹರಸ್ತರ ಪರಿಪೂರ್ಣ ಶಿವಾಕೃತಿ ಸರ್ವ ಸಮ ಕೌತೂಹಲಂ ಮಮ ಶಿವಸ್ವರೂಪನಾದ ಹರನು ಅಲ್ಲಿ ಏನು ಮಾಡಿದ ಪರಿಪೂರ್ಣ ಶಿವಕೃತಿ ಹರಹ ತತ್ರ ಕಿಂಚಕಾರ ಅಲ್ಲಿ ಏನು ಮಾಡಿದ ಪರಿಪೂರ್ಣ ಆ ಶಿವನ ಸ್ವರೂಪನೇ ಆಗಿರತಕ್ಕಂತಹ ಈ ಮಹೇಶ್ವರ ಅಥವಾ ಹರ ರುದ್ರ ಅವನು ಆ ಕೈಲಾಸದಲ್ಲಿದ್ದು ಏನು ಮಾಡಿದ ಏತತ್ಸರ್ವ ಸಮ ಚಕ್ಷ ಪರಂ ಕೌತೂಹಲಂ ಮಮ ಇದೆಲ್ಲವನ್ನು ಕೇಳಬೇಕಂತ ನನಗೆ ಬಹಳ ಕುತೂಹಲವಾಗಿದೆ ಅದನ್ನೆಲ್ಲವನ್ನು ನನಗೆ ತಿಳಿಯಪಡಿಸು ಅಂತೇಳಿ ನಾರದ ಮುನಿ ಪ್ರಶ್ನಿಸ್ತಾನೆ ಚತುರ್ಮುಖ ಬ್ರಹ್ಮನನ್ನು ತನ್ನ ತಂದೆಯಾದಂಥ ಚತುರ್ಮುಖ ಬ್ರಹ್ಮನನ್ನು ಬ್ರಹ್ಮೋವಾಚ ಶೃಣು ನಾರದವಕ್ಷ್ಯಾಚರಿತು ಶಶಿಮೌಳಿನ ಯಥಾ ಜಗಾಮ ಕೈಲಾಸ ಸಖಿತ್ವಂಧಿಸ ಚ ನಾರದನ ಮಾತನ್ನು ಕೇಳಿ ಬ್ರಹ್ಮ ಹೀಗೆ ಹೇಳ್ತಾನೆ ಅಲೈ ನಾರದನೇ ಕೇಳು ಶಶಿಮೌಳಿಯಾದಂತಹ ಅಂದರೆ ಶಿರಸ್ಸಿನಲ್ಲಿ ಚಂದ್ರಲೇಖೆಯನ್ನು ತಳೆದಂತಹ ಆ ಶಿವನ ಚರಿತ್ರೆಯನ್ನು ಶ್ರುಣು ನಾರದ ಚರಿತಂ ಶಶಿಮೌನಿನ ಆ ಚಶಿಮೌಳಿಯ ಅಥವಾ ಚಂದ್ರಶೇಖರನ ಚಂದ್ರಮೌಳೀಶ್ವರನ ಚರಿತ್ರೆಯನ್ನು ಹೇಳ್ತೇನೆ ಕೇಳು ಯಥಾ ಜಗಾಮ ಕೈಲಾಸಂ ಸಖಿತ್ವಂ ಧನದಸ್ಯ ಚ ಕೈಲಾಸಕ್ಕೆ ಹೋದ ಬಗೆಯನ್ನು ಕುಬೇರನೊಡನೆ ಆತನಿಗೆ ಸಖ್ಯವಾದ ರೀತಿಯನ್ನು ಕೂಡ ನಿನಗೆ ವಿವರಿಸ್ತೇನೆ ಕುಬೇರನೊಂದಿಗೆ ಆತನ ಮಿತ್ರತ್ವ ಫ್ರೆಂಡ್ಶಿಪ್ ಹೇಗೆ ಆಯಿತು ಇದರ ಬಗ್ಗೆ ಕೂಡ ನನಗೆ ಹೇಳ್ತೇನೆ ಕೇಳು ಅಂತೇಳಿ ಹೇಳ್ತಾನೆ ಆಸೀತ್ ಕಾಂಪಿಲ್ಯನಗರೇ ಸೋಮಯಾಜಿ ಕುಲೋದ್ಭವ ದೀಕ್ಷಿತೋ ಯಜ್ಞದತ್ತಾಖೋ ಯಜ್ಞವಿದ್ಯಾಶಾರದ ಕಾಂಪಿಲ್ಯವೆಂಬಂತಹ ನಗರದಲ್ಲಿ ಪಟ್ಟಣದಲ್ಲಿ ಸೋಮಯಾಜಿಗಳ ವಂಶದಲ್ಲಿ ಹುಟ್ಟಿದಂತಹ ಸೋಮಯಾಜಿ ಕುಲೋದ್ಭವ ಯಜ್ಞದತ್ತಾಖ್ಯೋ ಯಜ್ಞವಿದ್ಯಾ ವಿಶಾರದ ಯಜ್ಞವಿದ್ಯೆಗಳಲ್ಲಿ ಶೌತಶಾಸ್ತ್ರದಲ್ಲಿ ಅತ್ಯಂತ ವಿಶಾರದನಾಗಿದ್ದ ನಿಪುಣನಾಗಿದ್ದ ಚತುರನಾಗಿದ್ದ ಪಾರಂಗತನಾಗಿದ್ದಂತಹ ದೀಕ್ಷಿತ ಒಬ್ಬ ಯಜ್ಞದತ್ತಾಕ್ಷ ಯಜ್ಞದೆಂಬಂತಹ ಒಬ್ಬ ದೀಕ್ಷಿತ ಆಸೀತ್ ಇದ್ದನು ಕಾಂಪಿಲ್ಯ ನಗರದಲ್ಲಿ ಸೋಮಯಾಜಿಗಳ ವಂಶದಲ್ಲಿ ಹುಟ್ಟಿದಂತಹ ಯಜ್ಞದತ್ತನೆಂಬಂತಹ ಒಬ್ಬ ದೀಕ್ಷಿತ ಸಕಲ ಯಜ್ಞವಿದ್ಯೆಗಳಲ್ಲಿ ಪಾರಂಗತನಾಗಿದ್ದ ಯಜ್ಞವಿದ್ಯೆಯಲ್ಲಿ ಆತ ಪಾರಂಗತನಾಗಿದ್ದ ವೇದ ವೇದಾಂಗವಿತ್ ಪ್ರಾಜ್ಞೋ ವೇದಾಂತಾದಿಶ ದಕ್ಷಿಣ ರಾಜಮಾನ್ಯೋಥ ಬಹುಧಾ ವದ ಅನ್ಯಃ ಕೀರ್ತಿಭಾಜನಹೋ ಅವನು ಚತುರ್ವೇದಗಳನ್ನು ಶಿಕ್ಷಾದಿ ವೇದಾಂಗಗಳನ್ನು ಷಡಂಗಗಳು ವೇದದ ಶಿಕ್ಷಾ ವ್ಯಾಕರಣ ನಿರುಕ್ತ ಜ್ಯೋತಿಷ ಛಂದಸ್ಸು ಕಲ್ಪ ಅಂಥೇಳಿ ಹೀಗೆ ವೇದದ ಷಡಂಗಗಳು ಚತುರ್ವೇದಗಳು ವೃಕ್ಕೇಜುಸ್ಸಾಮ ಥರ್ವ ಶಿ ಆಮೇಲೆ ವೇದಾಂಗ ವೇದನೆಲ್ಲ ಬಹಳ ಚೆನ್ನಾಗಿ ಬಲ್ಲವನಾಗಿದ್ದ ವೇದ ವೇದಾಂಗ ವಿತ್ ವಿತ್ ಅಂದರೆ ತಿಳಿದವ ಅಂಥೇಳಿ ಪ್ರಾಜ್ಞ ಅತ್ಯಂತ ಜ್ಞಾನಿಯಾಗಿದ್ದ ವೇದಾಂತಾದಿಶು ದಕ್ಷಿಣ ವೇದಾಂತ ಮೊದಲಾದಂಥ ತತ್ವಶಾಸ್ತ್ರಗಳಲ್ಲಿ ಕೂಡ ಬಹಳ ಶ್ರೇಷ್ಠನಾಗಿದ್ದ ಅಥವಾ ದಕ್ಷಿಣ ಅಂದರೆ ಶ್ರೇಷ್ಠ ಭಾಗ ಅಂತೇಳಿ ಅರ್ಥ ವಾಮ ಎರಡ ಭಾಗ ಕನಿಷ್ಠ ದಕ್ಷಿಣ ಅಂದರೆ ಶ್ರೇಷ್ಠ ಬಲಭಾಗ ಅಂಥೇಳಿ ಹಾಗೆಯೇ ಬಹು ಸಮರ್ಥನಾಗಿದ್ದ ಅಥವಾ ಇನ್ನೊಂದು ಅರ್ಥದಲ್ಲಿ ದಕ್ಷಿಣ ಅಂತ ಹೇಳಿದರೆ ದಕ್ಷ ಅಂತೇಳಿ ಸಮರ್ಥನಾಗಿದ್ದ ಅಂಥೇಳಿ ಹ್ಞೂ ಎನ್ನತಕ್ಕಂಥ ಅರ್ಥ ಬಹು ಸಮರ್ಥನಾಗಿದ್ದ ಆ ವಿಷಯಗಳಲ್ಲಿ ವೇದಾಂತ ತತ್ವಶಾಸ್ತ್ರಗಳಲ್ಲಿ ರಾಜಮಾನ್ಯೋಥ ಬಹುಧಾ ವದಾನ್ಯ ಕೀರ್ತಿಭಾಜನ ಅದೇ ಅಲ್ಲದೆ ಅಷ್ಟಲ್ಲದೆ ರಾಜಮಾನ್ಯೂ ಆಗಿದ್ದ ಅತ ಆ ಪ್ರದೇಶದ ಯಾರು ರಾಜನಾಗಿದ್ದ ಆ ದೇಶದ ಅವನಿಂದಲೂ ಕೂಡ ಇವನು ಸನ್ಮಾನಿಸಲ್ಪಟ್ಟಿದ್ದ ರಾಜಮಾನ್ಯೂ ಆಗಿದ್ದ ಅಥ ಹಾಗೆಯೇ ಬಹುಧಾ ವಧಾನ್ಯ ಬಹಳವಾಗಿ ದಾನ ಮಾಡುವನು ಕೂಡ ಆಗಿದ್ದ ಎಲ್ಲೆಡೆ ಅವನ ಕೀರ್ತಿ ಹಬ್ಬಿತು ಕೀರ್ತಿಭಾಜನ ಅಗ್ನಿ ಶುಶ್ರೂಷಣರಥೋ ವೇದಾಧ್ಯಯನ ತತ್ಪರಃ ಸುಂದರೋ ರಮಣೀಯಾಂಗಶ್ಚಂದ್ರಬಿಂಬ ಸಮಾಕೃತಿ ಆತನು ನಿತ್ಯವೂ ಅಗ್ನಿ ಕಾರ್ಯವನ್ನು ಮಾಡ್ತಾ ಇದ್ದ ನಿತ್ಯಾಗ್ನಿಹೋತ್ರಿಗಳು ಅಂತ ಹೇಳ್ತಾರೆ ಅಂದರೆ ಅಗ್ನಿ ಆರದೆ ಇರತಕ್ಕಂಥವ್ರು ತಮ್ಮ ಉಪಾಸನಾ ಅಗ್ನಿಯನ್ನು ನಿತ್ಯವೂ ಕಾಪಿಡತಕ್ಕಂಥವರು ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರುವತ್ತೇ ದಿವಸ ಕೂಡ ಅಂತಹ ಅಗ್ನಿಶುಶ್ರೂಷೆಯಲ್ಲಿ ಆತ ನಿರತನಾಗಿದ್ದ ಹಾಗೆ ವೇದಾಧ್ಯಯನ ತತ್ಪರಃ ವೇದಾಧ್ಯಯನದಲ್ಲೂ ಕೂಡ ಬಹುವಾಗಿ ಆಸಕ್ತಿ ವಹಿಸಿದ್ದ ಮಾಡ್ತಾ ಇದ್ದ ಸುಂದರೋ ರಮಣೀಯಾಂಗಶ್ ಆತನು ಸುಂದರ ಆತನಿಗೆ ಸುಂದರನು ಮನೋಹರವಾದ ಅವಯವಗಳುಳ್ಳವನು ಚಂದ್ರಬಿಂಬವನ್ನು ಹೋಲುವು ಕೃತೋಪನಯನಸ್ಸೋಷ್ಟೌ ವಿದ್ಯಾಗ್ರಹ ಭೂರಿಷ ಗುಣನಿಧಿ ಅನ್ನತಕ್ಕಂತಹ ಮಗನಿದ್ದ ಸುಂದರೋ ರಮಣೀಯಂಗಶ್ಚಂದ್ರಬಿಂಬಸಮಾಕೃತಿ ಗುಣನಿಧಿ ಅಂಥೇಳಿ ಅವನ ಹೆಸರು ಚಂದ್ರಬಿಂಬವನ್ನೇ ಹೋಲ್ತಕ್ಕಂತಹ ಒಬ್ಬ ಮಗನಿದ್ದ ಸುಂದರನಾದಂತಹ ಕೃತೋಪನಯನ ಸೋಷ್ಟವು ವಿದ್ಯಾನ್ ಜಗ್ರಾಹ ಭೂರಿಷಃಃ ಅವನು ಉಪನಯನ ಸಂಸ್ಕಾರವನ್ನು ಪಡೆದ ಮೇಲೆ ಎಂಟು ವಿದ್ಯೆಗಳನ್ನು ಚೆನ್ನಾಗಿ ಕಲಿತ ಅಥ ಪಿತ್ರಾನಿಜ್ಞಾತೋ ದ್ಯೂತಕರ್ಮರಥೋದು ಆಮೇಲೆ ತಂದೆಗೆ ತಿಳಿಯದ ಹಾಗೆ ಜೂಜುಗಾರಿಕೆಯಲ್ಲಿ ನಿಸೀಮನೂ ಆದ ಅದು ರೊಟ್ಟಿ ಅಥ ಪಿತ್ರ ಅನಭಿಜ್ಞಾತೋ ಅನಭಿಜ್ಞ ತಿಳಿದದ್ದು ಅನಭಿಜ್ಞ ಅಂದರೆ ತಿಳಿಯದೇ ಇರತಕ್ಕಂಥ ರೀತಿಯಲ್ಲಿ ದ್ಯೂತಕರ್ಮದಲ್ಲಿ ಜೂಜಿನಲ್ಲಿ ತೊಡಗಿದ ಆದಾಯ ಆದಾಯ ಬಹುಶೋಧನಂ ಮಾತುಸಕಾಶತಃ ಸಮ ಸಮದಾ ದ್ಯೂತಕಾರೇಭ್ಯೋ ಸಮ್ಯೂತಕಾರೇಭ್ಯೋ ಮೈತ್ರೀಂ ತೈಶ್ಚಕಾರ ಸಹೋ ಅವನ ತಾಯಿಯ ಬಳಿಯಿಂದ ಹೆಚ್ಚು ಹೆಚ್ಚು ಹಣವನ್ನು ಆಗಾಗ ಕೇಳಿ ತಕ್ಕೊಂಡು ಹೋಗಿ ಜೂಜುಗಾರರಿಗೆ ಕೊಡುತ್ತಾ ಅವರೊಡನೆ ಸ್ನೇಹವನ್ನು ಬೆಳೆಸಿದ ಆದಾಯ ಆದಾಯ ತಂದು ತಂದು ಹ್ಞ ವಿದಾಯ ಅಂದರೆ ಹೋಗೋದು ಕಳಿಸಿ ಕೊಡುವುದು ಆದಾಯ ಅಂದರೆ ಒಳಗಡೆ ಬರುವಂಥದ್ದು ಬಹುಶಃ ಧನಂ ಮಾತುಸಕಾಶತಃ ಬಹಳಷ್ಟು ಹಣವನ್ನು ತಾಯಿಯ ಕಡೆಯಿಂದ ಕೇಳಿ ಕೇಳಿ ತಾಯಿಯಿಂದ ತಂದೆ ಗೊತ್ತಾಗದಾಗಿ ಸಮದಾತು ಕೊಟ್ಟ ದ್ಯೂತಕಾಲೇಭ್ಯ ಜೂಜುಗಾರಿಕೆ ಇರುವವರಿಗೆ ಕೊಟ್ಟು ಅವರ ಮೈತ್ರಿಯನ್ನ ಮಾಡಿದ ಸ್ನೇಹವನ್ನು ಸತ್ಯಕ್ತ ಬ್ರಾಹ್ಮಣಾಚಾರ ಸಂಧ್ಯಾಸ್ನಾನ ಪರಾಂಮುಖ ನಿಂದಕೋ ದೇವ ದೇವಬ್ರಾಹ್ಮಣ ನಿಂದಕಃ ಅವನು ಸಂಧ್ಯಾ ವಂದನೆಗಳೊಂದನ್ನು ಮಾಡದೆ ಸಂತೆಕ್ತ ತ್ಯಜಿಸಿದವನಾದ ಬ್ರಾಹ್ಮಣಾಚಾರವನ್ನು ಬ್ರಾಹ್ಮಣರಿಗೂ ಉಚಿತವಾದ ಆಚಾರ ವಿಚಾರಗಳನ್ನು ಬಿಟ್ಟು ಸಂಧ್ಯಾಸ್ನಾನ ಪರಾಂಮುಖ ಸಂಧ್ಯಾ ಇದನ್ನೆಲ್ಲ ಮಾಡದೆ ನಿಂದಕಃ ಯಾರ ವೇದಶಾಸ್ತ್ರ ವೇದ ಶಾಸ್ತ್ರಗಳನ್ನು ಹಾಗೆ ದೇವ ಬ್ರಾಹ್ಮಣನಿಂದ ಕ ದೇವತೆಗಳನ್ನು ದೇವರನ್ನು ಬ್ರಾಹ್ಮಣರನ್ನೆಲ್ಲ ನಿಂದಿಸುತ್ತಾ ಅಲ್ಲಗಳೆಯುತ್ತಾ ಇರುವವಾದ ಸ್ಮೃತ್ಯಾಚಾರ ವಿಹೀನಸ್ತು ಸ್ಮೃತಿ ವಿಹಿತವಾದ ನಡವಳಿಕೆಯನ್ನು ಕೂಡ ನಿರ್ಲಕ್ಷಿಸಿದ ಸ್ಮೃತಿ ಅಂದರೆ ಧರ್ಮಶಾಸ್ತ್ರ ಧರ್ಮದಲ್ಲಿ ಹೀಗೆ ಮಾಡಬೇಕು ಅಂತಿದೆ ಆಚಾರಗಳು ಅವುಗಳನ್ನು ಕೂಡ ನಿರ್ಲಕ್ಷಿಸಿ ಗೀತಾವಾದ್ಯ ವಿನೋದ ಭಾಕ್ ಯಾವಾಗಲೂ ಸಂಗೀತವನ್ನು ಹಾಡುತ್ತಾ ವಾದ್ಯಗಳನ್ನು ನುಡಿಸುತ್ತಾ ಅದರಲ್ಲಿ ಆನಂದವನ್ನು ಹೊಂದುತ್ತಾ ನಟ ಪಾಖಂಡ ಭಾಂಡೈಸ್ತು ಹಾಗೆ ನಟರು ಪಾಷಂಡರು ಇವರೊಡನೆಯೂ ಕೂಡ ಬದ್ಧಪ್ರೇಮ ಪರಂಪರ ಗುಂಡು ಬೋಕರಿಗಳೊಂದಿಗೂ ಕೂಡ ಅತ್ಯಂತ ಆಸಕ್ತಿ ಅವರೊಂದಿಗೆ ಮಿತ್ರತ್ವವನ್ನು ಹೊಂದಿ ಸ್ನೇಹವನ್ನು ಬಲವಾಗಿ ಗಳಿಸುತ್ತಾ ಪ್ರೇರಿತೋಪಿ ಜನನ್ಯಾಸ ನಯೋ ಪಿತುರಂತಿಕಂ ಗೃಹ ಕಾರ್ಯಾಂತರವ್ಯಾಪ್ತೋ ದೀಕ್ಷಿತೋ ದೀಕ್ಷಿತಾಯಿನೀ ತಾಯಿ ಎಷ್ಟು ಹೇಳಿದರೂ ಕೂಡ ಕಿವಿಯ ಮೇಲೆ ಹಾಕಿಕೊಳ್ಳದೆ ತಂದೆಗೆ ಮುಖವನ್ನು ತೋರಿಸದೇ ಇದ್ದ ಗೃಹ ಕಾರ್ಯಾಂತರವ್ಯಾಪ್ತೋ ದೀಕ್ಷಿತೋ ದೀಕ್ಷಿತಾಯಿನೀ ಇತರ ಗೃಹ ಕೃತ್ಯಗಳಲ್ಲಿ ಮಗ್ನಾಗಿರುತ್ತಿದ್ದ ದೀಕ್ಷಿತನು ತಂದೆ ಈ ಗುಣನಿಧ್ಯ ತಂದೆ ಯಜ್ಞದತ್ತ ಏನು ಮಾಡಿದ ಒಂದು ದಿನ ತನ್ನ ಪತ್ನಿಯನ್ನು ಕುರಿತು ಕೇಳ್ತಾನೆ ಪ್ರೇರಿತೋಪಿ ಜನನ್ಯಾಸ ನಾಯ ಯವು ಪಿತುರಂತಿಕಂ ಗೃಹ ಕಾರ್ಯಾಂತರ ವ್ಯಾಪ್ತೋ ದೀಕ್ಷಿತೋ ದೀಕ್ಷಿತಾಯಿನೀ ದೀಕ್ಷಾಯಿನಿ ಅಂದರೆ ದೀಕ್ಷಿತನ ಪತ್ನಿ ಅವಳನ್ನು ಒಂದು ದಿವಸ ತನ್ನ ಕೆಲಸಗಳಲ್ಲಿ ನಿರತನಾಗಿ ಗೃಹಕೃತ್ಯಗಳಲ್ಲಿ ಯಜ್ಞಾದಿಗಳಲ್ಲಿ ನಿರತನಾಗಿದ್ದಂತಹ ಅದರಲ್ಲೇ ಮುಳುಗಿ ಹೋಗಿದ್ದ ಅವನಿಗೆ ಗಮನ ಕೊಡಲಿಕ್ಕೆ ಆಗಲಿಲ್ಲ ಈ ಮಗ ಏನು ಮಾಡ್ತಾ ಇದ್ದಾನೆ ಅಂಥೇಳಿ ಆವಾಗ ಒಂದು ದಿವಸ ಅವನು ತನ್ನ ಪತ್ನಿಯನ್ನು ಕೇಳ್ತಾನೆ ಯದಾ ಯದ ಇವತ ಪೃಚ್ಛೇದ ಗುಣನಿಧಿ ಸುತ ನ ದೃಶ್ಯತೆ ಮಯ ಗೇಹೇ ಕಲ್ಯಾಣಿ ವಿದಾತಿ ಕಿಂ ಎಲೆ ಮಂಗಳಾಂಗಿಯೇ ಕಲ್ಯಾಣಿ ಕಲ್ಯಾಣ ಹಾಂ ಸ್ವರೂಪೇ ಮಂಗಳಾಂಗಿ ಕಲ್ಯಾಣಿ ಅಂದರೆ ಮಂಗಳ ನಮ್ಮ ಮಗು ಗುಣನಿಧಿಯಲ್ಲಿದ್ದಾನೆ ನಾನವನ್ನ ಮನೆಯಲ್ಲೇ ಕಾಣುವುದಿಲ್ಲ ಅಲ್ಲ ಏನು ಮಾಡ್ತಾ ಇದ್ದಾನೆ ಅಂಥೇಳಿ ಕೇಳಿದಾಗೆಲ್ಲ ಆ ದೀಕ್ಷಿತ ಪತ್ನಿಯು ಸುಳ್ಳು ಹೇಳೋದು ಪಾಪ ಏನಾದರೂ ಅವನನ್ನು ಜೋರು ಮಾಡಿದಿರಿ ಅಂಥೇಳಿ ಹ್ಞೂ ಆ ಮಮತೆ ಅತಿಯಾದ ಮಮತೆಯಿಂದ ಎಲೆನಾಥನೇ ಹ್ಞೂ ತದಾ ತದೇತಿ ಸಾಬ್ರೂ ಯಾತ್ ಇದಾನಿ ಬಹಿರ್ಗತಃ ಸ್ನಾತ್ವಾ ಸಾಮರ್ಚ್ಯ ವೈ ದೇವಾನೇ ತಾವಂತ ಹಸಂ ಈಗ ಅವನು ಮನೆಗೆ ಈಗ ಹೊರಗೆ ಹೋಗಿದ್ದಾನೆ ಸ್ನಾನ ಮಾಡಿ ದೇವರ ನೆರವೇರಿಸಿ ಇಲ್ಲಿವರೆಗೂ ಆದ ಪಾಠಗಳನ್ನೆಲ್ಲ ಓದುತ್ತಿದ್ದು ತನ್ನ ಇಬ್ಬರು ಸ್ನೇಹಿತರೊಡನೆ ಈಗ ತಾನೇ ಹೋಗಿದ್ದಾನೆ ಅಂತೇಳಿ ಇನ್ನು ಮುಂತಾಗಿ ಒಬ್ಬನೇ ಮಗ ಅಂತೇಳಿ ಬಹು ಪ್ರೀತಿಯಿಂದ ಸಾಕುತಾ ಇದ್ದಂಥ ಅವನ ತಾಯಿ ದೀಕ್ಷಿತನಿಗೆ ಇಲ್ಲದನ್ನು ಹೇಳಿ ನಿಜವನ್ನು ಮಾರಿಮಾಚುತ್ತಂತೆ ಏತಾವಂತೇಹಸಂ ಅನಿಹಸ ಅಂದರೆ ಅನೇಹಾಹ ಅಂದರೆ ಕಾಲ ಅಂತೇಳಿ ಅರ್ಥ ಸಮಯ ಅಂಥೇಳಿ ಏತಾವಂತ ಇಷ್ಟು ಕಾಲ ಇಷ್ಟು ಹೊತ್ತು ಅಧೀತ್ಯ ಅಧ್ಯಯನಾರ್ಥಂ ಅಧೀತ್ಯ ಇಷ್ಟು ತವನೇ ತಾನಷ್ಟಕ್ಕೆ ತಾನು ಓದಿಕೊಂಡು ಈಗ ಇನ್ನಷ್ಟು ಹೆಚ್ಚು ಬ ಬಾಕಿ ಮಿತ್ರರೊಂದಿಗೆ ಹ್ಞೂ ಸ್ಟಡಿ ಹ್ಞೂ ಸಹ ಅಧ್ಯಯನ ಮಾಡಲಿಕ್ಕೋಸ್ಕರವಾಗಿ ಈಗ ಹೋಗಿದ್ದಾನೆ ಅಂಥೇಳಿ ಅಧೀತ್ಯ ಅಧ್ಯಯನಾರ್ಥಂ ಸ ದ್ವಿತ್ರೈರ್ ಮಿತ್ರೈರ್ ಸಮಂ ಯಯವು ಎರಡು ಮೂರು ಜನ ಮಿತ್ರರೊಂದಿಗೆ ಹೋಗಿದ್ದಾನೆ ಯಯವು ಹೋಗಿದ್ದಾನೆ ಅಂಥೇಳಿ ಯಾತಿ ಅಂದರೆ ಹೋಗುತ್ತಾನೆ ಅದರ ಭೂತಕಾಲ ಅಯವು ಏಕಪುತ್ರೇತಿ ತನ್ಮತ ಪ್ರಕಾರ ಇದೆ ದೀಕ್ಷಿತ ಈ ರೀತಿ ಅವನನ್ನು ರಕ್ಷಣೆ ಮಾಡ್ತಾ ಇಲ್ ಒಬ್ಬನೇ ಮಗ ಇರೋದು ಅಂತೇಳಿ ಈ ಗಂಡನತ್ರ ಸುಳ್ಳು ಹೇಳ್ತಾ ಇಲ್ ನತ್ಕರ್ಮ ಚ ತದ್ವೃತ್ತಿಂಚಿದ್ವೇತಿ ಸದೀ ಸ ದೀಕ್ಷಿತ್ ಸರ್ವಂಕೇಶಾಂತಕರ್ಮ ಹಾಸ್ಯಚಕ್ರೇ ವರ್ಷೇ ಥೋಡಶೇ ಪಾಪ ದೀಕ್ಷಿತನಿಗೆ ತನ್ನ ಮಗನ ಕೆಲಸಗಳು ನಡೆದು ಯಾವುದೂಂದು ಗೊತ್ತಾಗಲಿಲ್ಲ ಹೀಗಿರಲು ಆ ಹುಡುಗನಿಗೆ ಹದಿನಾರನೇ ವರ್ಷದಲ್ಲಿ ಸ್ನಾತಕವೇ ಮೊದಲಾದ ಎಲ್ಲ ಕರ್ಮಗಳನ್ನು ಕೂಡ ಮಾಡಿದೆ ಕೇಶಾಂತಕರ್ಮ ಅಂಥೇಳಿ ಅಥೋ ಸದೀಕ್ಷಿ ಯಜ್ಞದ ಪುತ್ರ ಚ ಗೃಹೋಕ್ತ ವಿಧಾನೇ ಪಾಣಿಗ್ರಾಹಮಕಾರಿಯ ಅಂದರೆ ವಿದ್ಯೆ ಕಲಿಯುವಾಗ ಕೂದಲು ಕತ್ತರಿಸಲಿಕ್ಕಿಲ್ಲ ಅಂಥೇಳಿ ಅರ್ಥ ಹಾಗಾಗಿ ಕೇಶಾಂತ ಅಂದರೆ ಕೇಶದ ಅಂತ ಕೂದಲನ್ನು ಕತ್ತರಿಸುವಂತಹದ್ದು ಕೇಶದ ಅಂತ್ಯ ಅದ ಯಾವಾಗ ಮಾಡಿಸಿದ್ದು ಈ ಹದಿನಾರು ವರ್ಷ ಆಗುವಾಗ ಇನ್ನು ನನಗೆ ಮದುವೆ ಮಾಡಬಹುದು ಅಂಥೇಳಿ ಕೇಶಾಂತಕರ್ಮ ಅಥವಾ ಸ್ನಾತಕರ್ಮ ಅದನ್ನು ಮಾಡಿಸಿದೆ ಅಥೋ ಸದೀಕ್ಷಿ ಯಜ್ಞದ ಪುತ್ರ ಚ ಗೃಹೋಕ್ತ ವಿಧಾನ ಪಾಗ್ರಾಹಮಕಾರಿಯ ಅನಂತರ ಆ ಯಜ್ಞದತ್ತ ಎನ್ನತಕ್ಕಂತಹ ದೀಕ್ಷಿತ ತನ್ನ ಮಗನಿಗೆ ಗೃಹ್ಯ ಸೂತ್ರೋಕ್ತ ವಿಧಿಗೆ ಅನುಸಾರವಾಗಿ ಕನ್ಯೊಬ್ಬಳನ್ನು ತಂದು ಮದುವೆಯನ್ನು ಕೂಡ ಮಾಡಿದ ಅದಕ್ಕೆ ಈ ಕೇಶಾಂತಕರ್ಮ ಅಥವಾ ಇಲ್ಲೇನು ಹೇಳಿದ ಸ್ನಾತಕ ಅಂತ ಹೇಳಿ ಸಮಾವರ್ತನ ಅಂತಲೂ ಕೂಡ ಹೇಳ್ತಾರೆ ಇನ್ನೊಂದು ಹೆಸರು ಸಮಾವರ್ತನ ಸಮಾವರ್ತನ ನಂತರ ವಿವಾಹ ಅಂತೇಳಿ ಆವಾಗ ಕೂದಲನ್ನು ಕತ್ತರಿಸುವಂಥದ್ದು ಸಮಾವರ್ತನೆ ಅಂದರೆ ಸಮಾವರ್ತನ ಆವರ್ತನ ಅಂದರೆ ಈ ಕಷ್ಟವರೆಗೆ ಸಂಪೂರ್ಣವಾಗಿ ಆವರ್ತನ ಮಾಡಿ ಅದರಲ್ಲಿ ಪಾಸಾದ ನಂತರ ಸ್ನಾತಕೋತ್ತರ ಪದವಿ ಅವನಿಗೆ ಅದಾದ ನಂತರ ಸ್ನಾತಕ ಪದವಿ ಅದಾದ ನಂತರ ಅವನಿಗೆ ವಿವಾಹಕ್ಕೆ ಅರ್ಹತೆ ಅಂತೇಳಿ ಹಾಗೆ ಇಲ್ಲಿ ಕನ್ಯನೊಬ್ಬ ಅವಳನ್ನು ತಂದು ಮದುವೆ ಕೂಡ ಮಾಡಿದೆ ಗೃಹಿಯ ಸೂತ್ರಕ್ಕೆ ಅನುಸಾರವಾಗಿ ಸೂತ್ರೋಕ್ತ ವಿಧಿಗೆ ಅದರಲ್ಲಿ ಹೇಳಿದಂಥ ವಿಧಿಗನ್ಸರ್ ಪ್ರತ್ಯಹಂ ತಸ ಜನೀ ಸುತ ಗುಣ ನಿಧಿ ಮೃದು ಶಾಸ್ತಿ ಸ್ನೇಹಾರ್ದ್ರಯ ಹೃದಯ ಹ್ಯುಪೇಷ್ಯ ಸ್ಮನಾರದ ಓ ನಾರದನೆ ಮಗನ ಮೇಲೆ ಮಿತಿಮೀರಿ ಮವತೆಯುಳ್ಳ ಆ ಗುಣನಿಧಿಯ ತಾಯಿಯು ಮಗನನ್ನು ಹತ್ತಿರ ಕುಳ್ಳಿರಿಸಿಕೊಂಡು ಪ್ರತಿನಿತ್ಯವೂ ಒಳ್ಳೆಯ ಮಾತಿನಿಂದ ಬುದ್ಧಿ ಹೇಳ್ತಾ ಇದ್ದರು ಪ್ರತ್ಯಹಂ ಪ್ರತಿದಿನವೂ ತಸೆಯ ಜನನಿ ಸುತ ಗುಣ ನಿಧಿಂ ಮೃದು ಒಳ್ಳೆ ಮಾತಿನಿಂದ ಬುದ್ಧಿ ಹೇಳ್ತಾ ಇದ್ಲು ಶಾಸ್ತಿ ಹ್ಞೂ ಬುದ್ಧಿ ಹೇಳೋದು ಶಾಸನ ಹ್ಞೂ ಹೇಳೋದು ಹೀಗೆ ಮಾಡಬೇಕು ಅಂತೇಳಿ ಸ್ನೇಹಾರ್ಧ್ರ ಹೃದಯ ಸ್ನೇಹ ಪೂರಿತವಾದಂಥ ಹೃದಯದಿಂದ ಹಿ ಉಪವೇಶ್ಯ ಸ್ವ ನಾರದ ಹತ್ತಿರ ಕೂಳಿ ಕೂತುಕೊಳಿಸಿ ಕ್ರೋಧನಸ್ತೆ ಸ್ಥಿತನಯ ಸಮತ್ಮ ಪಿತೆತ್ಯಲಂ ಯದಿ ಜ್ಞಾಸ್ತಿ ತೇ ವೃತ್ತ ಚಂ ತಾಡಯ್ಯತಿ ಅಪ್ಪ ಮಗುವೆ ಮಹಾತ್ಮಂದಿನ ತಂದೆ ಮಹಾಕೋಪಿಷ್ಟನ ಬುದ್ಧಿ ನಿನಗೆ ಕ್ರೋಧನ ತೇ ಅಸ್ತಿ ಪಿತ್ತ ತಂದೆ ತೇ ತವ ನಿನ್ನ ತಂದೆ ಅವನು ನಿನಗೆ ಅವನಿಗೇನಾದರೂ ನಿನ್ನ ನಡತೆ ವಿಚಾರ ಇಲ್ಲಾದರೂ ಕಿವಿಗೆ ಬಿದ್ರೆ, ನಿನ್ನನ್ನು ನನ್ನನ್ನು ಎಲ್ಲ ಚೆನ್ನಾಗಿ ಹೊಡಿತಾನೆ ತಾಡಯಿಷ್ಯತಿ ಯದಿ ಜ್ಞಾಸ್ತಿ ತೇ ವೃತ್ತ ಮಾಂ ತ್ವಾಂ ಮಾಂಚ ನಿನ್ನನ್ನು ನನ್ನನ್ನು ಒಟ್ಟಿ ಆಚ್ಛಾದಿ ತೇ ನಿತ್ಯಂ ಪಿತರಗ್ರೇ ಕು ಲೋಕಮಾನ್ಯೋಸ್ತಿ ತಾತ ಸದಾಚಾರ್ಯವೈರ್ಧನೈ ನಾನು ನಿತ್ಯವೂ ನಿಮ್ಮ ಎದುರಿಗೆ ನಿನ್ನ ಕೆಟ್ಟ ನಡತೆಯೆಲ್ಲವನ್ನು ಕೂಡ ಮರೆಮಾಚುತ್ತಾ ಇದ್ದೇನೆ ಆ ನಿನ್ನ ತಂದೆ ತನ್ನ ಶೀಲದಿಂದಲೂ ಐಶ್ವರ್ಯದಿಂದಲೂ ಜನರೆಲ್ಲರಿಗೂ ಮಾನ್ಯನಾಗಿದ್ದಾನೆ ತಾತಃ ಸದಾಚಾರೈ ನವೈ ಧನೈ ಅಂದರೆ ಹೊಸತಾದ ಸಂಪತ್ತು ಅಂತೇಳಿದರೆ ಸಂಪಾದನೆ ಅಷ್ಟು ಇತ್ತ ಅವನಿಗೆ ಹೊಸತ ಹೊಸ ದಿನ ದಿನ ಬ್ರಾಹ್ಮಣಾಂಥ ಸದ್ವಿದ್ಯ ಸಾಧುಸಂಗಮ ಕಮರ್ಥಿ ತ್ ಸುರುಚಿ ಪ್ರೀತಮನ ಸಹ ಮಗು ಸದ್ವಿಧ್ಯ ಸತ್ಸಹವಾಸವು ಬ್ರಾಹ್ಮಣರಿಗೆ ಐಶ್ವರ್ಯವಲ್ಲವೇ ನನಗೇಕೆ ಈ ಸಂಪತ್ತಿನಲ್ಲಿ ಸಂತೋಷದಿಂದ ಅಭಿಲಾಷೆ ಹುಟ್ಟಲಿಲ್ಲ ಸೋತ್ರಿಯಾಸ್ತೇ ಅನೂ ಚಾನ ದೀಕ್ಷಾಸ್ಸೋಮಯಿ ರೂಢಿಮಿಹ ಪ್ರಾಪ್ತಾಸ್ತವ ಪೂರ್ವ ಪಿತಾಮಹ ಅಂಶಪಾರಂಪರ್ಯವಾಗಿ ಇವರೆಲ್ಲರೂ ಕೂಡ ಒಳ್ಳೆಯ ಶ್ರೋತ್ರಿಯರು ದೀಕ್ಷಿತರು ಸೋಮಯಾಗುನ್ನು ಮಾಡಿದವರು ಎಂಬುದಾಗಿ ಇಲ್ಲಿ ನಿನ್ನ ಹಿರಿಯರೆಲ್ಲರೂ ಪ್ರಸಿದ್ಧಿಯನ್ನು ಪಡೆಯಲಿಲ್ವೇ ಪೂರ್ವ ಪಿತಾಮಹರುಗಳೆಲ್ಲ ಸತ್ ಶ್ರೋತ್ರಿಯ ಶ್ರೋತ್ರಿಯ ಅಂದರೆ ಶ್ರೋ ವೇದ ವೇದವನ್ನ ಬಲ್ಲಂಥವ್ರು ಶ್ರೋತ್ರಿಯರು ಅಂಥೇಳಿ ದೀಕ್ಷಿತರುದು ಯಜ್ಞ ದೀಕ್ಷಿತರು ಸೋಮಯಾಗವನ್ನು ಮಾಡಿದರು ಸೋಮಯಾಜಿಗಳು ಅಂಥೇಳಿ ಹಾಗೆ ತ್ಯಕ್ವಾದುರ್ವೃತ್ತ ಸಂಸರ್ಗಂ ಸಾಧು ಸಂಗರತೋಭವ ಸದ್ವಿಧ್ಯಮನೋ ದೇಹಿ ಕೆಟ್ಟ ಜನ ಸಹವಾಸವನ್ನು ಬಿಟ್ಟು ಬಿಟ್ಟು ತಕ್ಕ ದುರ್ವೃತ್ತ ಸಂವೃತ್ತ ಸಂಸರ್ಗಂ ಕೆಟ್ಟ ಸ ಜನರ ದುರ್ವೃತ್ತಿಯುಳ್ಳಂತಹ ಅವರ ಸಂಸರ್ಗವನ್ನು ಬಿಟ್ಟು ತಕ್ತ ಸಾಧುಸಂಗರತೋಭವ ಒಳ್ಳೆಯ ಜನ ಸಹವಾಸವನ್ನು ಮಾಡು ಸದ್ವಿದ್ಯಾಸವನ್ನು ದೇಹಿ ಸದ್ವಿದ್ಯೆಗಳಲ್ಲಿ ನಿನ್ನ ಮನಸ್ಸನ್ನುಡು ಬ್ರಾಹ್ಮಣ ಆಚಾರಂ ಆಚರ ಬ್ರಾಹ್ಮಣರ ಆಚರಿಸು ತಾತ ಅನುರೂಪೋರೂಪೇಣ ಯಶಸ ಕುಲಶೀಲತಃ ತೋ ನಪಸೇ ಕಿನ್ನ ಸ್ದುರ್ವೃತ್ತ ಸ್ವಕಾಂ ರೂಪದಲ್ಲಿ ನಿಮ್ಮ ತಂದೆಗೆ ಸರಿಹೋರುವಂತೆಯೇ ತಾತ ಅನುರೂಪ ತಾತಾನುರೂಪರೂಪೇಣ ನೀನು ತಾತ ಅನುರೂಪನಾಗಿದ್ದೀಯಾ ಅದೇ ರೀತಿಯಲ್ಲಿ ತಾತ ಅನುರೂಪ ರೂಪೇಣ ಅದೇ ರೀತಿ ಯಶಸ ಕುಲಶೀಲತಃ ಯಶಸ್ಸಿನಲ್ಲಿಯೂ ಕುಲಶೀಲಗಳಲ್ಲಿಯೂ ತಂದೆಯನ್ನು ಯಾಕೆ ನೀವು ಸರಿಗಟ್ಟುವುದಿಲ್ಲ ಯಾಕೆ ಪ್ರಯತ್ನಿಸುವುದಿಲ್ಲ ತೋ ನಪಸೆ ಕಿಂ ಹ್ಞೂ ನ ಹಾ ತ್ಯಜ ದುರ್ವೃತ್ತತಾಂ ಸ್ವಕಾಂ ನಿನಗೆ ನಾಚಿಕೆ ಆಗುವುದಿಲ್ವೇ ನಿನ್ನ ಈ ಕೆಟ್ಟದನ್ನು ಬಿಟ್ಟು ಬಿಡು ಹ್ಞೂ ತಪಸೆ ತತಃ ನಪಸೆ ಹ್ಞೂ ಅಂದರೆ ನಾಚಿಕೆ ಪಡುವುದಿಲ್ಲ ನೀನು ಯಾಕೆ ಈ ರೀತಿ ಮಾಡುವಾಗ ಅದೇ ನಾವು ಮೊನ್ನೆ ಹೇಳಿದ ಹಾಗೆ ನಾಚಿಕೆ ಅಥವಾ ರೀಹಿ ಅಂದರೆ ನಾಚಿಕೆ ಅಂತ ಹೇಳ್ತಾರೆ ನಾಚಿಕೆಗೆ ಅದು ಅದೂ ಒಂದು ಧರ್ಮದ ಸಂಬಂಧಿಗಳಲ್ಲಿ ಧರ್ಮನ ಧರ್ಮನಿಗೆ ಮದುವೆ ಮಾಡಿಕೊಟ್ಟಂತಹ ದಕ್ಷಿಣ ಪುತ್ರಿಯರು ಯಾರಿದ್ದಾರೆ ಅದರಲ್ಲಿ ಒಂದು ಲಜ್ಜಾ ಎನ್ನತಕ್ಕಂಥ ಒಬ್ಬಳ ಹೆಸರು ಲಜ್ಜೆ ಅಂದರೆ ಅದೇ ನಾಚಿಕೆ ಅಂದರೆ ಧರ್ಮದೊಟ್ಟಿಗೆ ಅದು ಬರ್ತದೆ ಪಾಪಕರ್ಮಗಳಲ್ಲಿ ನಾಚಿಕೆ ಎನ್ನತಕ್ಕಂಥದ್ದು ಹೀಗೆ ಅದು ಯಾಕೆ ನೇನಿಗಿಲ್ಲ ಅಂತೇಳಿ ಕೇಳ್ತಾರೆ ಮಾತುಲಾಸ್ತೆ ತುಲಾಸ್ಪುತ್ರ ವಿಶೀಲ ಕುಲಾದಿಭಿ ತೇಭ್ಯೋಪಿ ನ ಬಿಭೇಷಿತ್ವ ಶುದ್ಧೋಸು ಭಯವಂಶತ ಮಗು ನಿನ್ನ ಸೋದರ ಕೂಡ ಎಲ್ಲರೂ ಕೂಡ ವಿದ್ಯೆಯಿಂದರೂ ಶೀಲದಿಂದರೂ ಮನೆತರಂದಿರು ಇವರಿಗೆ ಸಮಾನರು ಯಾರೂ ಕೂಡ ಇಲ್ಲ ನೀನು ಅವರಿಗೂ ಹೆದರುದಿಲ್ವೇ ಮಾತಾ ಪಿತೃವಂಶಗಳು ಎರಡಿಂದಲೂ ನೀನು ಶುದ್ಧನಾದವನಲ್ವೆ ಎರಡೂ ಬದಿಯಲ್ಲಿ ಕೂಡ ಎರಡೂ ಕುಲದವರು ಕೂಡ ಅಷ್ಟು ಪರಿಶುದ್ಧರು ಹಾಗೂ ಅಷ್ಟು ವಿದ್ಯೆ ಶೀಲ ಮನೆತನ ಇದರಲ್ಲೆಲ್ಲರೂ ಕೂಡ ಪ್ರಸಿದ್ಧರು ನೀನು ಯಾಕೆ ಹೀಗಾದೆ ಅಂತ ಕೇಳ್ತಾರೆ ಪಶ್ಯ ಏತಾನ್ ಪ್ರತಿವೇಷ್ಮಸ್ಥಾ ಬ್ರಾಹ್ಮಣಾಂ ಕುಮಾರಕಾನ್ ಗೃಹೇ ಬಿ ಶಿಷ್ಯಾನ್ ಪಶ್ಯ ಏತಾನ್ ಪಿತುಸ್ತೆ ವಿನ ಯೋಚಿತಾನ್ ಪಶ್ಯ ಏತು ಮನೆ ಗೃಹ ಪ್ರತಿವೇಷ್ಮ ಅಂದರೆ ಪಕ್ಕದ ಮನೆ ಅಂತೇಳಿ ನೆರೆಹೊರೆಯ ಮನೆಗಳಲ್ಲಿರ್ತಕ್ಕಂತಹ ಬ್ರಾಹ್ಮಣಕುಮಾರನ್ನು ನೋಡು ಪಶ್ಯ ಗೃಹೇ ಶಿಷ್ಯಾನ್ ಪಶ್ಯ ನಿಮ್ಮ ಮನೆಯಲ್ಲೇ ನಿಮ್ಮ ತಂದೆ ಬಳಿ ಓದುತ್ತಾ ಇರೋದರಿಂದ ವಿನೀತರಾದ ಶಿಷ್ಯರನ್ನು ನೋಡು ಎಂ ಪಿತುಸ್ತೆ ವಿನಯೋಚಿತಾನ್ ಪಿತು ಶಿಷ್ಯಾನ್ ತಂದೆ ಶಿಷ್ಯರನ್ನು ವಿನಯೋಚಿತರಾದಂತಹ ಶಿಷ್ಯರನ್ನು ನೋಡು ಕಲಿ ರಾಜ ಶ್ರೋಷ್ಯತಿ ಯಾ ತವ ದು ಸುತ ಶ್ರದ್ಧಾ ವಿಹಾತೆ ತಾ ತೇ ವೃತ್ತಿಲೋಪಂಕರಿಷ್ಯತಿ ವತ್ಸ ಅರಸನೇನಾದರೂ ನಿನ್ನೆ ಈ ಕೆಟ್ಟ ನಡತಿಯನ್ನು ಎಲ್ಲಿಯಾದರೂ ತಿಳಿದರೆ ಕೇಳಿದೆ ಅಂತ ಕೇಳಿದೆ ಅಂತೇಳಿ ಅವನು ಕೇಳಿದ್ದಾನೆ ಅಂಥೇಳಿ ಆದರೆ ನಿನ್ನ ತಂದೆಯಲ್ಲೇ ನಂಬಿಕೆಯನ್ನೆಲ್ಲವನ್ನು ಬಿಟ್ಟು ಬಿಟ್ಟು ಆತನ ಮಾಸಾಶನ ಮುಂತಾದ ಜೀವನ ಮಾರ್ಗವನ್ನೇ ಕಸಿದುಕೊಳ್ತಾನೆ ಈಗ ರಾಜಮಾನ್ಯ ಅಂತೇಳಿ ಹೇಳಿದರೆ ರಾಜನ ಮಾಸಾಶನ ಬರ್ತಾಯಿದೆ ರಾಜಪೋಷಿತನು ಹ್ಞೂ ಇವನು ಯಾಕಂತ ಹೇಳಿದರೆ ಬ್ರಾಹ್ಮಣರಿಗೂ ಅವರ ವೇದಾಚಾರ ಕ್ರಮಣಗಳಲ್ಲಿ ನಿರತರಾಗಿರ್ತಕ್ಕಂಥವರು ಅವರು ಹಣಕ್ಕಾಗಿ ದುಡಿಯುವವರಲ್ಲ ಹಾಗಾಗಿ ಅವರಿಗೆ ರಾಜ ಆಶ್ರಯ ಇತ್ತು ಅಂತೇಳಿ ವಿದ್ವಾಂಸರಿಗೆ ಜ್ಞಾನಿಗಳಿಗೆ ಇವರಿಗೆಲ್ಲ ಅದನ್ನು ಕೂಡ ಬಿಟ್ಟುಬಿಡ್ತಾನೆ ನಿನ್ನ ಇದನ್ನು ನೋಡಿದರೆ ರಾಜ ಅಂಥೇಳಿ ಹೇಳ್ತಾಳೆ ಬಾಲಚೇಷ್ಟಿತಮೇವೈತಾ ತೇ ಜನಾ ಅನಂತರಂ ಹರಿಷ್ಯಂತ ಯುಕ್ತಾಂ ದೀಕ್ಷಿತಹ ಈಗಲೂ ಕೂಡ ಜನರು ನಿನ್ನನ್ನು ಇನ್ನೂ ಹುಡುಗತನ ಅಂತೇಳಿ ನಿನ್ನ ಅವಿವೇಕವರ್ತನೆಯನ್ನು ಸಹಿಸಿಕೊಂಡಿದ್ದಾರೆ ಮುಂದೆಯು ಹೀಗೇ ಇದ್ದರೆ ನಿನ್ನ ದೀಕ್ಷಿತತನವನ್ನೇ ಅಪಹರಿಸುತ್ತಾರೆ ಸರ್ವೇ ಪ್ಯಾಕ್ಷಾರಯಿಷ್ಯಂತವ ತಾತಂಚ ಮಾಂಪಿ ಮಾತುಶ್ಚರಿತ್ರಂ ತನಯೋ ಧತ್ತೇ ದುರ್ಭಾಷಣೆ ಈ ರೀತಿ ಸಿಕ್ಕದವರೆಲ್ಲರೂ ಬಾಯಿಗೆ ಬಂದ ಹಾಗೆ ನಿನ್ನ ತಂದೆಯನ್ನು ನನ್ನನ್ನು ತಾಯಿಯ ಚಾಳಿಯನ್ನೇ ಮಗನೂ ಅವಲಂಬಿಸಿದ ಅಂತೇಳಿ ಮುಂತಾಗಿ ಆಡಬಾರದು ಮಾತುಗಳನ್ನು ನಾಡಿ ಹೀನಾಯಗೊಳಿಸ್ತಾರೆ ಪಿತಾ ಪಿತೇನ ಪಾಪೀಯಾ ಶ್ರುತಿ ಸ್ಮೃತಿಪಥಾನುಗಃ ತದಂಘ್ರಿಲೀ ನಮನಸೋ ಮಮ ಸಾಕ್ಷಿ ಮಹೇಶ್ವರ ಶ್ರುತಿ ಸ್ಮೃತಿವಿಹಿತವಾದಂತಹ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂತಹ ತಂದೆ ಸ್ವಲ್ಪವೂ ಕೂಡ ಪಾಪವನ್ನು ಮಾಡಿದವನಲ್ಲ ಪಿತಾ ಪಿತೆ ನ ಪಾಪೀಯಾನ್ ಶ್ರುತಿಸ್ಮೃತಿ ಪಥಾನುಗ ತದಘೀನ ಮನಸ ಮಮ್ಮ ಸಾಕ್ಷೀ ಮಹೇಶ್ವರ ಆತನ ಪಾದಗಳೊಂದಲ್ಲದೆ ಮತ್ತೆಲ್ಲಿಯೂ ಮನಸ್ಸಿಡ್ದ ನನ್ನ ವಿಷಯದಲ್ಲಿ ಆ ಮಹೇಶ್ವರನೇ ಸಾಕ್ಷಿ ಭಗವಂತನೇ ಸಾಕ್ಷಿ ಅಂತೇಳಿ ಹೇಳ್ತಾಳೆ ನುತುಸ್ನಾತಯ ಪೀಹ ಮುಖಂ ದುಷ್ಟಕ್ಷ ಅಹೋ ಬಲೀಯ ಸವಿಧಿ ಜಾತೋ ಭವಾನ್ ಇತುಸ್ನಾನ ದಿವಸ ಸಹ ದುಷ್ಟನು ಮುಖವನ್ನು ನಾನು ಕಂಡವಳಲ್ಲ ಅಯ್ಯೋ ವಿಧಿಯ ಬಲವೇ ಬಲ ಅದನ್ನು ಮೀರಿದವರು ಯಾರು ಹೀಗಿದ್ದರೂ ನಿನ್ನಂತಹ ಕೆಟ್ಟ ಮಗನ ಹುಟ್ಟಬೇಕೇ ಇಷ್ಟು ಕ್ರಮದಲ್ಲಿದ್ದರೂ ಪ್ರತಿಕ್ಷಣ ಜನನ್ಯೇತಿ ಶಿಕ್ಷ್ಯಮಾಣೋತಿ ದುರ್ಮತಿ ನ ತತ್ಯಾಜತ ತತ್ಯಜತ ತದ್ಧಮ್ ದುರ್ಬೋಧೋ ವ್ಯಸನೀಯತೋ ಈ ರೀತಿ ಪ್ರತಿಕ್ಷಣವೂ ಕೂಡ ತಾಯಿ ಬುದ್ಧಿ ಹೇಳ್ತಾ ಇದ್ದರೂ ಕೂಡ ಶಿಕ್ಷಮಾಣ ಅತಿ ದುರ್ಮತಿ ಆ ದುಷ್ಟನು ಅತಿಯಾದ ದುರ್ಮತಿ ದುರ್ಬುದ್ಧ ಇದ್ದವನು ತನ್ನ ಚಾಳಿಯನ್ನು ಬಿಡಲಿಲ್ಲ ನ ತ ತ್ಯಾಜ ತ್ಯಜಿಸಲಿಲ್ಲ ಜ ತತ್ ಧರ್ಮ ಅವನ ಧರ್ಮವನ್ನು ಬಿಡಲಿಲ್ಲ ಅಂದರೆ ಅವನ ಅಧರ್ಮವನ್ನು ದುರ್ಬೋಧೋ ವ್ಯಸನೀ ಯತಹೋ ಅವನಿಗೆ ಯಾವ ಉಪದೇಶವೂ ತಲೆಗೆ ಹಿಡಿಸದಷ್ಟು ಮಟ್ಟಿಗೆ ದುರ್ವ್ಯಸನಗಳಲ್ಲಿ ಆಸಕ್ತನಾಗಿ ಬಿಟ್ಟಿದ್ದಾತ ಮೂರ್ಖಸ್ಥೆ ನಾಸ್ತಿ ಔಷಧಂ ಅಂತೇಳಿ ಹೇಳ್ತಾರೆ ಮೂರ್ಖನಿಗೆ ಔಷಧಿ ಇಲ್ಲ ಅಂತೇಳಿ ನಿದ್ದೆ ಮಾಡಿದವ್ರನ್ನೇ ಎಬ್ಬಿಸ್ಬೋದು ಆದರೆ ಮಾಡ್ತಾ ಮಾಡುವಂತೆ ನಟಿಸ್ತಕ್ಕಂಥವ್ರನ್ನ ಎಬ್ಬಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹಾಗಾಗಿ ಇವನನ್ನು ಇವನು ಉಪದೇಶವನ್ನು ತಲೆಗೆ ಹಾಕದಷ್ಟು ಕೆಟ್ಟು ಹೋಗಿದ್ದ ಮೃಗಯಾಮದ್ಯ ಪೈಶೂನೃತ ಚೌರ್ಯ ದುರೋದರೈ ಸವಾರದಾರೈರ್ ವ್ಯಸನೈರೇವಿ ಕೋತ್ರನ ಖಂಡಿತ ಬೇಟೆ ಮೃಗಯಾ ಮಧ್ಯ ಕಳ್ಳು ಕುಡಿಯುವಂಥದ್ದು ಪೈಶೂನ ಪಿಶುನತನ ಅಂದರೆ ಪೈಶೂ ಪೈಶೂನ್ಯ ಅಂತೇಳಿ ಹೇಳಿದರೆ ಪಿಶುನಸ ಭಾವ ಪೈಶೂನ್ಯಂ ಅಂಥೇಳಿ ಅಂದರೆ ಪಿಶುನತೆ ಅಂತ ಹೇಳಿದರೆ ಖಲತೆ ದುಷ್ಟತ್ವ ದುಷ್ಟಬುದ್ಧಿ ಅದು ದಶವಿಧ ಅಂತೇಳಿ ಹೇಳ್ತಾರೆ ದಶವಿಧ ಪಾಪದ ಅಂತರ್ಗತ ಅಂತೇಳಿ ಅಂತರ್ಗತವಾಗಿರ್ತಕ್ಕಂಥ ಹತ್ತು ವಿಧ ಪಾಪಗಳಲ್ಲಿ ಒಳಗೆ ಅದರೊಳಗೆ ಬರ್ತಕ್ಕಂತಹ ವಾಂಗಯ ಪಾಪ ವಿಶೇಷ ಅಂತ ಹೇಳಿದ್ದಾರೆ ಪಿಶುನತೆ ಅಂತ ಹೇಳಿದರೆ ಅಂದರೆ ಕೆಟ್ಟ ಮಾತುಗಳನ್ನಾಡುವಂಥದ್ದು ಅಂತೇಳಿ ವಾಂಗ್ಮಯ ಪಾಪ ಇದು ಮಾತಿನ ಪಾಪ ಪೈಶೂನ್ಯಂ ಅದು ಒಂದು ಹತ್ತು ಪಾಪಗಳಲ್ಲಿ ಪೈಶೂನ್ಯ ಸಾಹಸಂ ದ್ರೋಹ ಈರ್ಷಾಸೂಯಾರ್ಥದೂಷಣಂ ವಾಗ್ದಂಡಜಂ ಚ ಪಾರುಷ್ಯಂ ಕ್ರೋಧಜೋಪಿ ಗಣೋಷ್ಟಕಹೋ ಅಂಥೇಳಿ ಮನುಸ್ಮೃತಿಯಲ್ಲಿ ಬರ್ತದೆ ಪೈಶೂನ್ಯ ಸಾಹಸ ಅತಿಯಾದ ಸಾಹಸ ಅಂದರೆ ಮಿತಿಮೀರಿದ ಆಮೇಲೆ ದ್ರೋಹ ಈರ್ಷೆ ಅಸೂಯೆ ಆಮೇಲೆ ಅರ್ಥದೂಷಣ ವಾಗ್ದಂಡ ವಾಗ್ದಂಡಜ ಪಾರುಷ್ಯ ಕ್ರೋಧಜ ಕೋಪಿಂದ ಹುಟ್ಟಿದಂಥ ಗಣೋಷ್ಟಕಃ ಅಂತೇಳಿ ಎಂಟು ಹೀಗೆ ಪಿಶುನ ಅಂದರೆ ಅಲ್ಲಿ ಕೆಟ್ಟ ಮಾತುಗಳನ್ನ ಆಡ್ತಕ್ಕಂತಹದ್ದು ಅಂಥೇಳಿ ಆಮೇಲೆ ಅದೆ ಇಂಥ ಒಂದು ಪಿಸುಣತನ ಅಥವಾ ಪೈಶೂನ್ಯ ಅಂಥೇಳಿ ಮೃಗಯ ಮಧ್ಯ ಪೈಶೂನ ಆನೃತ ಚೌರ್ಯ ದುರೋದರೈ ಆನೃತ ಸುಳ್ಳು ಹೇಳೋದು ಚೌರ್ಯ ಚೌರತನ ಕಳ್ಳತನ ಕದುವಿಕೆ ಆಮೇಲೆ ದುರೋದರೈ ಜೂಜು ಆಮೇಲೆ ಸವಾರಧಾರೈರ್ವ್ಯಸನೈ ಏವಿ ಸಹ ವಾರದಾರೈಹಿ ವಾರದಾರರು ಅಂದರೆ ವಾರಾಂಗನೀಯರು ಅಂತ ಹೇಳ್ತಾರೆ ಅಂದರೆ ವೇಷ್ಯರು ವೇಷ್ಯಾಸ್ತಿಯರು ಸೂಳೆಗಾರಿಕೆ ಮಾಡ್ತಕ್ಕಂಥವ್ರೊಟ್ಟಿಗೆ ಸೂಳೆಗಾರಿಕೆ ಮತ್ತು ಈ ದುರ್ವ್ಯಸನಗಳು ಇದರೊಟ್ಟಿಗೆ ಎಲ್ಲ ಕೂಡಿರ್ತಕ್ಕಂತಹ ಸಿಲುಕಿ ಅವನು ಸಿಲುಕಿ ಇಂತಹವುಗಳೊಟ್ಟಿಗೆ ಈ ಪ್ರಪಂಚದಲ್ಲಿ ಇವುಗಳೊಟ್ಟಿಗೆಲ್ಲ ಸೇರಿದವ ಯಾವಂತಾನಿ ಶೀಲಭ್ರಷ್ಟನಾಗದಿರ್ತಾನೆ ಬೇಟೆ ಮದ್ಯ ಆಮೇಲೆ ಕೆಟ್ಟ ಮಾತುಗಳನ್ನಾಡ್ತಕ್ಕಂಥದ್ದು ಪೈಶೂನ್ಯ ಸುಳ್ಳು ಹೇಳತಕ್ಕಂಥದ್ದು ಕಳ್ಳತನ ಮಾಡ್ತಕ್ಕಂಥದ್ದು ಜೂಜುಗಾರಿಕೆ ಸೂಳೆಗಾರಿಕೆ ಈ ವ್ಯಸನಗಳಿಗೆ ಸಿಲುಕಿದ್ರೆ ಹಾಳ ಹಾಳಾಗದಿದ್ದಾನ ಯಾವನಾದರೂ ಅಂಥೇಳಿ ಯದ್ಯನ್ಮಧ್ಯಗೃಹೇ ಪಶ್ಯೇತ್ ತತ್ತನ್ನೀ ತ್ವಾ ಸುಧುರ್ಮತಿ ಅರ್ಪಯೇದ್ಯೂತಕಾರಾಣಂ ಸಕುಪ್ಯಂ ವಸನಾಧಿಕಂ ಕೆಟ್ಟ ಬುದ್ಧಿಯುಳ್ಳಂತಹ ಗುಣನಿಧಿ ನಡುಮನೆಯಲ್ಲಿ ಕಣ್ಣಿಗೆ ಏನೇನು ಕಾಣೋದು ಅದೆಲ್ಲವನ್ನು ತೆಕ್ಕೊಂಡು ಹೋಗಿ ನಡುಮನೆ ಅಂದರೆ ಮಧ್ಯಭಾಗ ಮನೆಯದ್ದು ಅಂದರೆ ಕೋಶ ಅಲ್ಲಿ ಹಣ ಅಥವಾ ಸಂಪತ್ತುಗಳನ್ನು ಇಡತಕ್ಕಂತಹ ಸ್ಥಳ ಸ್ಥಳ ರಕ್ಷಣೆ ಮಾಡಲಿಕ್ಕೆ ಸೇಫ್ಟಿ ಪ್ಲೇಸ್ ಸೇಫ್ಟಿ ಲಾಕರ್ ಸುರಕ್ಷಿತವಾದಂತಹ ಈ ಹಣವನ್ನು ಅದನ್ನು ಇಡ್ತಕ್ಕಂಥ ಜಾಗ ಅಲ್ಲಿಂದ ಎಲ್ಲ ಕಣ್ಣಿಗೆ ಸಿಕ್ಕಿದನ್ನೆಲ್ಲಿ ತಗೊಂಡು ಹೋಗಿ ಜೂಜುಕೋರ್ಗೆ ಆ ಪಾತ್ರೆ ಪದಾರ್ಥಗಳನ್ನು ಬಟ್ಟೆ ಬರೆಗಳನ್ನು ಎಲ್ಲ ಒಪ್ಪಿಸ್ತಾ ಇದ್ದಂತೆ ಸಾಕುಪ್ಯಂ ಬಟ್ಟೆಗಳನ್ನು ಕೂಡ ಪಾತ್ರೆಗಳನ್ನು ಎಲ್ಲ ನ್ಯಸ್ತಾಂ ರತ್ನಮಯೀಂ ಗೆ ಕರಸ್ಯರೂರ್ಮಿಕಾಂ ಚೋರತ್ವ ಕದಾ ದುರೋಧರ ಕರೆರ್ಪಯ ಕರ ಕರೆರ್ಪಯತ್ ದುರೋಧರ ಅಂದರೆ ಜುಜುಕೋರ ಅಂತೇಳಿ ಹೀಗಿರಲು ಒಂದು ಸಲ ಮನೆಯಲ್ಲಿಟ್ಟಿದ್ದಂಥ ತನ್ನ ತಂದೆಯ ಕೈಬೆರಳಿನ ಉಂಗುರವನ್ನು ಕದ್ದು ಜುಜುಕೋರ್ನೊಬ್ಬನ ಕೈಗೆ ಕೊಟ್ಟುಬಿಟ್ಟ ನ್ಯಸ್ತಾಂ ನ್ಯಸ್ತ ಅಂದರೆ ಇಡಲ್ಪಟ್ಟ ಅಂಥೇಳಿ ನ್ಯಾಸ ಅಂದರೆ ಇಡುವಿಕೆ ನ್ಯಸ್ತಾಂ ರತ್ನಮಯೀಂ ಗೆಹೆ ಗೇಹ ಅಂದರೆ ಮನೆ ಗೆಹದಲ್ಲಿ ಗೃಹದಲ್ಲಿ ಮನೆಯಲ್ಲಿ ಕರಸ್ಯ ಪಿತುಹು ಊರ್ಮಿಕಾ ಪಿತುಹು ತಂದೆಯ ಕರಸ್ಯ ಕೈಯ ಊರ್ಮಿಕಾ ಅಂದರೆ ಉಂಗುರ ಉಂಗುರವನ್ನು ಇಡಲ್ಪಟ್ಟಂಥ ಉಂಗುರವನ್ನು ರತ್ನಮಯ ಉಂಗುರ ರತ್ನದ ಉಂಗುರವನ್ನು ಚೋರ ಏಕದ ಒಮ್ಮೆ ಅದನ್ನು ಕದ್ದು ಆದಾಯ ಹಿಡ್ಕೊಂಡು ಹೋಗಿ ದುರೋಧರ ಕರೆ ಈ ಜೂರುಕೋರ್ನ ಕೈಗೆ ಕೊಟ್ಟ ಹಾಗೇನಾಯಿತು ದೀಕ್ಷಿತ ಪರಿಜ್ಞಾ ದೈವಾಕರೆ ದೀಕ್ಷಿತ್ ಯಜ್ಞದೀಕ್ಷಿತನು ಯಜ್ಞದೀಕ್ಷಿತನಿಗೆ ತನ್ನ ಕಳೆದು ಹೋದ ಉಂಗುರ ಜೂಜುಕೋರ್ನೊಬ್ಬನ ಕೈಯಲ್ಲಿರುವುದು ಅಕಸ್ಮಾತಾಗಿ ಕಂಡುಬಂತ ಉಚ ದೀಕ್ಷಿತಸ್ತಂಚ ಕೂತು ಲಬ್ ದೈವಾ ದ್ಯೂತ ಕರೆ ದ್ಯೂತನ ಕರದಲ್ಲಿ ಇದ್ದದ್ದು ಖಂಡಿತ ಅವನಿಗೆ ದೈವಾ ದ್ಯೂತಕರ ಕರೆ ಅಂತ ಹೇಳ್ಬೋದು ದ್ಯೂತಕರ ದ್ಯೂತವನ್ನು ಮಾಡುವವ ಆಟ ಆಡುವ ದ್ಯೂತ ಜೂಜ್ ಆಡುವವನ ಕೈಯಲ್ಲಿ ಕಂಡಿತು ಕೇಳ್ತಾನೆ ನಿನ್ನ ಈ ಉಂಗುರ ಎಲ್ಲಿಗೆ ಸಿಕ್ಕಿ ಎಲ್ಲಿಂದ ನಿನಗೆ ಸಿಕ್ಕಿತು ಅಂತೇಳಿ ಅಕಸ್ಮಾತ್ ಆಗಿ ಖಂಡಂಧದ ಪೃಷ್ಟಸ್ತೆನಾಥ ನಿರ್ಬಂಧದ ಸಕೃತ್ತ ಮುಚ ಸಹ ಮಮ ಕ್ಷಿಪಸಿ ವಿಪ್ರೋಚ್ಚೈ ಕಿಂ ಮೌರ್ಯಕರ್ಮಣ ಲಬ್ಧಾ ಮುದ್ರಾ ತ್ವೀಯೇನ ಪುತ್ರೇಣ ಸಮ ಶಾಟಕಃ ಆ ದೀಕ್ಷಿತ ಪುನಃಪುನ ನಿರ್ಬಂಧದಿಂದ ಪೀಡಿಸಿ ಕೇಳಿದ ಸುರುಗಿ ಹೇಳುವುದಿಲ್ಲ ಅವನು ಪುನಃಪುನಃ ಕೇಳಿದಾಗ ಪೃಷ್ಟ ತೇನ ಅಥ ನಿರ್ಬಂಧಾತ್ ಅತ್ಯಂತ ಒತ್ತಾಯದಿಂದ ಕೇಳಿ ಆಗುವಾಗ ಅಸಕೃತ್ ತಮುವಾಚ ಸಹ ಪೀಡಿಸಿ ಕೇಳಿದಾಗ ಆ ಜುಜುಕಾರ ಹೇಳ್ತಾನೆ ಅಯ್ಯ ಬ್ರಾಹ್ಮಣ ವ್ಯರ್ಥವಾಗಿ ಗಟ್ಟಿಯಾಗಿ ಆಕ್ಷೇಪಿಸ್ತಾ ಇದೆಯಾ ಮಮ ಆಕ್ಷೇಪಿಸಿ ವಿಪ್ರ ಉಚ್ಚೈಹಿ ಅದೇ ವಿಪ್ರನೇ ಕಿಮ್ಮಯಾ ಚೌರ್ಯಕರ್ಮಣ ನಾನೇನು ಕದ್ದು ತಂದದ ನಿನ್ನ ಉಂಗುರವನ್ನು ಕದ್ದು ತಂದದಂತೆ ತಿಳಿದೀಯಾ ಲಬ್ಧಾ ಮುದ್ರಾ ತ್ವದೀಯ ಪುತ್ರೇನೇ ಸಮರ್ಪಿತ ನಾನೇನು ಕದ್ದುಕೊಂಡು ಬರಲಿಲ್ಲ ನಿನ್ನ ಮಗನೇ ಇದನ್ನು ಕದ್ದು ನನಗೆ ಕೊಟ್ಟಿದ್ದಾನೆ ಅದು ಅಲ್ಲದೆ ಮೊಮ್ಮ ಮಾತೃಹಿ ಪೂರ್ವೆ ದ್ಯು ಜಿತ್ವಾ ಶಾಟಕಃ ನಿನ್ನೆ ತನ್ನ ತಾಯಿಯ ಸೀರೆಯನ್ನು ಜೂಜಿನಲ್ಲಿ ನನಗೆ ಸೋತು ಬಿಟ್ಟು ಕೊಟ್ಟಿದ್ದಾನೆ ಅಂತೇಳಿ ಹೇಳ್ತಾರೆ ನ ಕೇವಲ ಮಮತದಂಗುಲೀಯ ಸಮರ್ಪಿತ ಅನ್ಯೇಷಾಂ ದ್ಯುತಕರ್ತೃ ನಾಂ ಭೂರಿತೇನ ಅರ್ಪಿತ ವಸು ನನಗೊಬ್ಬನಿಗೆ ಈ ಉಂಗುರ ಒಂದನ್ನೇ ಕೊಟ್ಟಿದ್ದಾನೆ ಅಂತ ತಿಳಿಬೇಡ ಇನ್ನೂ ಅನೇಕ ಜೂಜುಗಾರಿಗೆ ಅವನು ಭಾಳಷ್ಟು ಹಣ ಎಲ್ಲ ಕೊಟ್ಟಿದ್ದಾನೆ ಬೇರೆ ಬೇರೆ ವಸ್ತುಗಳನ್ನು ಐಶ್ವರ್ಯಗಳನ್ನೆಲ್ಲ ರತ್ನಕುಪ್ಯ ದುಕೂಲಾನಿ ಭೃಂಗಾರ ಪ್ರಭೃತೀನಿ ಚ ಭಾಜನಾನಿ ವಿಚಿತ್ರೀ ಕಾಂಸ್ಯ ತಾಮ್ರಮಯಾನಿ ಚ ರತ್ನದ ಆಭರಣಗಳು ಪಾತ್ರ ಪದಾರ್ಥಗಳು ಬೆಲೆ ಬಾಳುವ ರೇಷ್ಮೆಯ ಬಟ್ಟೆಗಳು ರತ್ನಕುಪ್ಯ ದುಕೂಲಾನಿ ದುಕೂಲ ಅಂದರೆ ವಸ್ತ್ರ ಭೃಂಗಾರ ಪ್ರಭೃತೀನಿ ಚ ಗಿಂಡಿ ಮೊದಲಾದ ಕಂಚು ತಾಮ್ರದ ಪಾತ್ರಗಳು ತಾಮ್ರಮಯಾನಿ ವಿಚಿತ್ರೀ ಎಲ್ಲವನ್ನು ಕೂಡ ವಿಚಿತ್ರ ಚಿತ್ರವಿಚಿತ್ರ ಎಲ್ಲ ಪಾತ್ರಗಳನ್ನು ಕೂಡ ನಮಗೆ ಕೊಟ್ಟಿದ್ದಾನೆ ಇವತ್ತಲ್ಲ ಸುಮಾರು ದಿನಗಳಿಂದ ಕೊಡ್ತಾಯಿದ್ದಾನೆ ಬೇರೆ ಬೇರೆ ನಗ್ನೀಕೃತ್ಯ ಪ್ರತಿ ದಿನ ಬದ್ಧತೆ ದ್ಯುತಕಾರಿಭಿ ನೇನ ಸದೃಶ ಕಶಿತ್ ಆಕ್ಷಿ ಕೋ ಭೂಮಿಮಂಡಲೇ ಪ್ರತಿನಿತ್ಯವೂ ಜೂಜುಕೋರರು ಅವನು ಹುಟ್ಟಿರತಕ್ಕಂಥ ಬಟ್ಟೆಯನ್ನೂ ಬಿಡದೆ ಕಿತ್ತುಕೊಂಡು ಬೆತ್ತಲೆ ಕಟ್ಟಿ ಹಾಕ್ತಾರೆ ಅವಂಥ ಜೂಜುಗಾರ ಈ ಭೂಮಂಡಲದಲ್ಲಿ ಬೇರೊಬ್ಬ ಇಲ್ಲ ಅದ್ಯಾವಧಿತ್ವಯಾ ವಿಪ್ರ ದುರೋಧರ ಶಿರೋಮಣಿ ಕಥನ್ನಾಜ್ಞಾಯಿತನಯೋ ಅವಿನಯಾನಯ ಕೋವಿಧ ಓ ಬ್ರಾಹ್ಮಣ ನಿನಗಿದರೆಗೆ ನಿನ್ನ ಮಗ ಜೂಜುಕೋರ ಮುಖಂಡ ಅಂತೇಳಿ ನಿನಗೆ ಗೊತ್ತಾಗ್ಲಿಲ್ವೇ ಅಂತೇಳಿ ಹೇಳಿ ಆಗುವಾಗ ದುರೋಧರ ಶಿರೋಮಣಿ ಅಂತ ಜೂಜಿನಲ್ಲಿ ಶಿರೋಮಣಿಯವ ಹ್ಞೂ ಶ್ರೇಷ್ಠನಾದವ ಅಂಥೇಳಿ ನಿನಗೆ ಗೊತ್ತಿಲ್ವ ಎಷ್ಟು ದಿವಸ ಜೂಜುಕೋರ್ರ ಮುಖಂಡ ಅಂಥೇಳಿ ಇತಿ ಶೃತ್ವ ತ್ರಭಾರ ವಿನಮ್ರತರ ಕಂಧರ ಪ್ರಾವೃತ್ಯ ವಾಸಸಾಮೂಲಿಂ ಪ್ರಾ ವಿಶನ್ ನಿಜ ಮಂದಿರಂ ಈ ರೀತಿ ತನ್ನ ಮಗನ ದುರ್ವರ್ತನೆಯನ್ನು ಕೇಳಿ ನಾಚಿಕೆಯಿಂದ ತಗ್ಗಿಸಿದಂತಹ ತಲೆಯನ್ನು ಮೇಲಕ್ಕೆತ್ತದೆ ಇತಿ ಶೃತ್ವ ತ್ರಪಾಭಾರ ವಿನಮ್ರತರ ಕಂಧರ ತ್ರಪ ಅಂದರೆ ನಾಚಿಕೆ ಅದಕ್ಕಿಂತ ಅದರಿಂದ ಭಾರವಾದ ಮನಸ್ಸುಳ್ಳವನಾಗಿ ವಿನಮ್ರ ಅಂದರೆ ತಲೆ ತಗ್ಗಿಸಿಕೊಂಡು ವಿನಮ್ರ ಥರ ಕಂಧರ ಕಂಧರ ಅಂದರೆ ತಲೆ ತಗ್ಗಿಸಿ ತಲೆಯನ್ನು ಮೇಲಕ್ಕೆತ್ತದೆ ಪ್ರಾವೃತ್ತ ವಾಸಸ ಮೌಲ್ಯ ತನ್ನ ತಲೆಗೆ ಮುಸುಕನ್ನು ಹಾಕಿಕೊಂಡು ತನ್ನ ಮನೆಗೆ ಹೊರಟು ಬಂದ ಪ್ರಾವೃತ್ಯ ಆವರಿಸಿ ವಾಸಸ ಬಟ್ಟೆಯಿಂದ ಮೌಲ್ಯಂ ತನ್ನ ಮುಖವನ್ನು ತಲೆಯನ್ನು ಮುಚ್ಚಿಕೊಂಡು ನಿಜ ಮಂದಿರಕ್ಕೆ ಬಂದ ತನ್ನ ಮನೆಗೆ ಬಂದ ಮಹಾಪತಿವ್ರತಾಮ ಪತ್ನಿ ಪ್ರೋಮಾಚ ತಾಮಥ ಸ ದೀಕ್ಷಿ ಯಜ್ಞದ ಶ್ರೌತಕರ್ಮಪರಾಯಣ ಲೌಕಿಕ್ವ್ಯವಹಾರವನ್ನೇ ಅರಿಯದ ಕೇವಲ ಶ್ರತಿವಿಹಿತ ಕರ್ಮಗಳಲ್ಲಿ ಆಸಕ್ತನಾದ ಆ ಯಜ್ಞದೀಕ್ಷಿತನು ಪರಮಪತಿ ಪ್ರತಿಯಾದ ತನ್ನ ಹೆಂಡತಿಯನ್ನು ಹೀಗೆ ಹೇಳ್ತಾನೆ ಯಜ್ಞದ ಉಚ ದೀಕ್ಷಿ ಕುತಿ ಧೂರ್ತೋ ಗುಣ ನಿಧಿ ಸುತ ಅಥ ತಿ ಕ್ವ ಸಾ ಮಮ್ಮ ಶುಭೋರ್ಮಿ ಪರಮ ನೀನು ನಿನ್ನ ಮಗನಾದ ಗುಣನಿಧಿಯಲ್ಲಿದ್ದಾನೆ ಧೂರ್ತ ಗುಣನಿಧಿ ಆ ಧೂರ್ತನಾದ ಗುಣನಿಧಿ ವಂಚಕನಾದ ಗುಣನಿಧಿಯಲ್ಲಿದ್ದಾನೆ ಹೇಳು ಅಥವಾ ಅವನು ಎಲ್ಲಿ ಬೇಕಿದ್ರೂ ಇರಲಿ ಅಥತ್ ಇಷ್ಟು ಕಿಂ ತೇನ ಕ್ವಾ ಸಾ ಮಮ್ಮ ಶುಭೋರ್ಮಿಕ ಈಗ ಅವನಿಂದೇನು ನಾನು ಸ್ನಾನ ಮಾಡಿ ಮೈಯುಜ್ಜಿಕೊಳ್ಳುವಾಗ ಅಂಗೋದ್ವರ್ತನ ಕಾಲೇ ಯಾ ತ್ವಯಾಮಿ ಅಂಗುಲಿ ಸಾತ್ವ ರತ್ನಮಯೀಂ ಶೀಘ್ರಂ ದಾಮೀಯ ಪ್ರಯಚ್ಛಮೀ ನನ್ನ ಬೆಟ್ಟಿನಿಂದ ತೆಗೆದುಕೊಂಡೇ ಅಲ್ವೇ ಆ ನನ್ನ ಉಂಗುರ ಅದು ಎಲ್ಲಿಗೆ ಹೇಳು ಬೇಗನೆ ಆ ರತ್ನ ಉಂಗುರವನ್ನು ನನಗೆ ತಂದುಕೊಡು ಅಂತೇಳಿ ಹೇಳ್ತಾನೆ ಇದೆ ಶೃತ್ವಾಥ ತದ್ವಾಕ್ಯಂ ಭೀತಾಸಾ ದೀಕ್ಷಿತಾಯನೀ ಪ್ರೋವಾಚ ಸ್ನಾನ ಮಧ್ಯಾಹ್ನ ಕ್ರಿಯಾಂ ಆ ಮಾತನ್ನು ಕೇಳಿದ ಕೂಡಲೇ ಮಡಿ ಹುಟ್ಟು ಕೆಲಸದಲ್ಲಿ ತೊಡಗಿದ ಆ ದೀಕ್ಷಿತಾಯನಿಯು ಹೆದರಿದವಳಾಗಿ ಆ ದೀಕ್ಷಿತನಿಗೆ ಹೀಗೆ ಹೇಳ್ತಾಳೆ ವ್ಯಗ್ರಸ್ ದೇವಪೂಜಾರ್ಥ ಉಪ ಉಪಹಾರಾಧಿ ಕರ್ಮಣಿ ಸಮಯೋಯತಿ ಕ್ರಮೇದತಿಥೀನಾ ಪ್ರಿಯ ನಿಧೇ ನಾನು ಈಗ ದೇವರ ಪೂಜೆಗೆ ಸಿದ್ಧ ಮಾಡಿದ್ರೆ ತೊಡಗಿದ್ದೇನೆ ಅತಿಥಿಗಳಿಗೆ ಹೊತ್ತಾದೀತು ನಾನು ಅದನ್ನು ಹುಡುಕ್ತಾ ಕೂತ್ರೆ ಇದನ ಪಕ್ವಾ ಇವ ಪಕ್ವಾನ್ನ ಕರ್ಣವ್ಯಗ್ರಯ ಸ್ಥಾಪಿ ಭಾಜೇ ಕ್ವಾಸ್ಮೃತೆತಿ ನೇದ್ಮ್ಯಹಂ ಈಗ ನಾನೇ ಮಾಡುವ ಆ ಥರದಲ್ಲಿ ಉಂಗ್ರವನ್ನು ಯಾವ ಪಾತ್ರೆಯಲ್ಲಿ ತಿಳಿಯಲು ಮರೆತೆ ಅಂತೇಳಿ ಹೇಳಿದಾಗ ದೀಕ್ಷಿತ ವಾಚ ಹಂ ಹೇ ಅಸತ್ಪುತ್ರ ಜನನಿ ನಿತ್ಯಂ ಸತ್ಯಪ್ರಭಾಷಿಣಿ ಯದಾ ಯದಾ ತ್ವಾಂ ತನಯಃ ಕ್ವಗತ ದೀಕ್ಷಿತ ಕುಪಿತನಾಗಿ ಕೇಳ್ತಾನೆ ಕೋಪದಿಂದ ಎಲೆ ಈ ಕೆಟ್ಟ ಮಗುವನ್ನು ಹೆತ್ತವಳೆ ಹೇ ಅಸತ್ಪುತ್ರ ಜನನಿ ನೋಡಿ ಅವಳನ್ನು ಬೈಲಿಲ್ಲ ಕೆಟ್ಟ ಮಗುವನ್ನು ಹೆತ್ತವಳೆ ಕುಪುತ್ರೋ ಜಾಯೇತ ಕ್ವಚಿದಿ ಕುಮಾತಾನ ನಭವತಿ ಅಂತೇಳಿ ಹೇಳಿದಾಗೆ ಶಂಕರಾಚಾರ್ಯರು ಕೆಟ್ಟ ಮಗಾದರೂಬೋದು ಆದರೆ ಕೆಟ್ಟ ತಾಯಿ ಹುಟ್ಟಲಿಕ್ಕಿಲ್ಲ ಅಂಥೇಳಿ ನಿತ್ಯವೂ ಸತ್ಯವನ್ನು ಹೇಳುವವಳೆ ಯಾವ ಸತ್ಯವೂ ಹೇಳ್ತಾ ಇದ್ದಿ ಮೊದಲು ಯದಾ ಯದಾ ತ್ವಾಂ ಸಂಪೃಚ್ಛೇತ್ ತನಯ ಇತಿ ಹುಡುಗ ಎಲ್ಲಿಗೆ ಹೋದ ಅಂಥೇಳಿ ಕೇಳಿದಾಗೆಲ್ಲ ನೀನೇನು ಹೇಳ್ತಾ ಇದ್ದೆ ತದಾ ತದೇದಿ ತೊಂಬ್ರೋ ಯಾನ್ ನಾಥೇದಾನೀಮ್ ಸ ನಿರ್ಗತ ಅಧೀ ಇಧ್ಯಯನಾರ್ಥಂಚ ದ್ವಿತ್ರೈರ್ಮಿತ್ರೈ ಸಯುಗ್ ಭ ಸಯುಗ್ ಬಹಿ ಸಯುಕ್ ಅಂದರೆ ಜೊತೆಗೆ ಸಾರ್ಧಂ ಸಾಕಂ ಸಾಕಂ ಸಮಂ ಸಹ ಸಯುಕ್ ಅವ್ರೊಟ್ಟಿಗೆ ಹೋಗಿದ್ದಾನೆ ಓದಿ ತಾನು ಓದುವುದನ್ನೆಲ್ಲ ಓದಿ ಈಗ ತಾನೇ ಇಬ್ಬರು ಮೂವರು ಮಕ್ ಸ್ನೇಹಿತರೊಟ್ಟಿಗೆ ಹೊರಗೆ ಹೋಗಿದ್ದಾನೆ ಅಂತೇಳಿ ಓದಲಿಕ್ಕೆ ಮತ್ತಷ್ಟು ಅಂತೇಳಿ ಹೇಳ್ತಾ ಇದ್ದೀಯಲ್ಲ ನೀನು ಮಗ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಕೇಳುವಾಗ ನಿತ್ಯವೂ ಕೂಡ ಕುತಸ್ಥೇ ಶಾಟಕಃ ಪತ್ನಿ ಮಾಂಜಿಷ್ಠೋ ಯೋಮಯಾರ್ಪಿ ಲಂಬತೇ ಯೋ ನಿಶಂ ಧಾಮ್ನಿ ತಥ್ಯಂ ಬ್ರೋಹಿ ಭಯಂತ್ಯಜ ನಾನು ನಿನಗೆ ತಂದುಕೊಟ್ಟಿದ್ದ ಮಂಜಿಷ್ಠಾರಾಗರಂಜಿತವಾದಂತಹ ಹಳದಿ ಬಣ್ಣದ ಯಾವ ಮನೆಯಲ್ಲಿ ಯಾವಾಗಲೂ ದಂಡದ ಮೇಲೆ ಅಲ್ಲಿ ಮೇಲೆ ತೂಗಾಡ್ತಾ ಇದ್ದಂಥ ಸೀರೆ ಎಲ್ಲಿದೆ ಹೇಳು ಭಯಪಡಬೇಡ ಹೆದರುಬೇಡ ನಿಜ ಹೇಳು ಸಾಂಪ್ರತಮನೆ ಕ್ಷತೆ ಸೋಪಿ ಭೃಂಗಾರೋ ಮಣಿಮಂಡಿತ ಪಟ್ಟಸೂತ್ರಮಯೀಜಾಪಿ ತ್ರಿಪಟೀಜಾಮಯಾರ್ಪಿತ ರತ್ನಖಚಿತವಾದ ಆ ಗಿಂಡಿ ಈಗೇಕೆ ಇಲ್ಲಿ ಎಲ್ಲಿಯೂ ಕಾಣಿಸುವುದಿಲ್ಲ ಭೃಂಗಾರ ಗಿಂಡಿ ಗಿಂಡಿ ಅಂದರೆ ಕೈಯಲ್ಲಿ ಹಿಡ್ಕೊಳ್ಳುವಂತಹ ಒಂದು ಜಲಪಾತ್ರೆ ಅದೆಲ್ಲಿ ಹೋಯಿತು ರತ್ನ ಖಚಿತವಾದ್ದು ನಾನು ನಿನಗೆ ತಂದು ಕೊಟ್ಟಿದ್ದೆ ರೇಷ್ಮೆ ನೂಲಿಂದ ಮಾಡಿದ ಆ ತ್ರಿಪಟೆ ಪಟ್ಟೆ ಶಾಲಿನಿಂದ ಮಾಡಿದಂಥ ಶಾಲುವಿನ ಮಾದರಿಯ ಅಂತ ಹೇಳ್ತಾರೆ ಅದೆಲ್ಲಿ ಹೋಯಿತು ಆಮೇಲೆ ಕ್ವ ತತ್ಕಾಂಸ್ಯಂ ಗೌಡಿ ತಾಮ್ರ ಕ್ವಸಾ ನಾಗದಂತಮಯಿ ಸುಖ ಕೌತುಕ ದಕ್ಷಿಣ ದೇಶದಿಂದ ತಂದಿದ್ದಂತಹ ಕಂಚು ಗೌಡ ದೇಶದಿಂದ ತಂದಿದ್ದಂಥ ಆಮ್ರದ ಬಿಂದಿಗೆ ಎಲ್ಲಿ ಹೋಯಿತು ಹೇಳು ಆಮೇಲೆ ಕೋಸ ಪರ್ವತ ದೇಶೀಯ ಚಂದ್ರಕಾಂತಿ ಅದ್ಭುತ ದೀಪಕವ್ಯಗ್ರಹಸ್ಥಾಗ್ರಾಲಂಕೃತ ಶಾಲಭಂಜಿಕ ಚಂದ್ರಕಾಂತಿ ಎಂದು ಬೆಳಗುತ್ತಾ ಇದ್ದಂತಹ ಅದ್ಭುತವಾದ ಮಲೆನಾಡಿನಿಂದ ತಂದಿದ್ದಂತಹ ಪರ್ವತ ದೇಶ ಮಲೆನಾಡು ಮಲೆ ಪರ್ವತ ನಾಡು ಅಂದರೆ ದೇಶ ದೇಶ ಅಂದರೆ ನಾಡು ಹಾಗೆ ಪರ್ವತ ದೇಶೀಯ ಹಾಗಾಗಿ ಪರ್ವತ ದೇಶ ಅಂತೇಳಿ ಹೇಳ್ಬೋದು ಮಲೆನಾಡಿಗೆ ಸಂಸ್ಕೃತದಲ್ಲಿ ಪರ್ವತ ದೇಶ ಅಂತ ಹೇಳ್ತಾರೆ ಆ ಮಲೆನಾಡಿನಿಂದ ತಂದಿದ್ದಂತಹ ದೀಪವನ್ನು ಕೈಯಲ್ಲಿ ಹೊತ್ತು ನಿಂತಿದ್ದಂತಹ ಪುತ್ಥಳಿ ಶಾಲಭಂಜಿಕ ದೀಪಕ ವ್ಯಗ್ರಹಸ್ತ ಹಸ್ತಾಗ್ರ ಅಲಂಕೃತ ಶಾಲಭಂಜಿಕಾ ಪುತ್ಥಳಿ ಶಾಲಭಂಜಿಕೆ ಅಂದರೆ ಬೊಂಬೆ ಪುತ್ಥಳಿ ಅದಿಲ್ಲಿ ಅಂಥೇಳಿ ಕೇಳ್ತಾನೆ ಕಂ ಬಹು ಉಕ್ತ ಕೂಲಜ ಕುಲಜೇಭ್ಯ ನೋಡಿ ಕುಲಜೇ ಕುಲಟೇ ಎರಡೆ ವ್ಯತ್ಯಾಸ ಇರುವಂಥ ಒಂದು ಅಕ್ಷರದಲ್ಲಿ ಕುಲಟ ಅಂದರೆ ಕೆಟ್ಟ ಸ್ತ್ರೀ ಕುಲಜ ಅಂದರೆ ಸತ್ಕುಲಪ್ರಸೂತಳ ಅಂತ ಸ್ತ್ರೀ ಕಂ ಬಹು ಉಕ್ತ ಕುಲಜೇ ತುಭ್ಯ ಕುಪ್ಯಾಮ್ಯಹಂ ವೃಥ ತದ ಅಭ್ಯವಹರಿಷ್ಯೇಹಮ ಸ್ಯಾಮ್ಯಹಂ ಯದ ಎಲೆ ಇನ್ನು ಹೆಚ್ಚು ಏನು ಹೇಳಿ ಪ್ರಯೋಜನ ವ್ಯರ್ಥವಾಗಿ ನಿನ್ನ ಮೇಲೆ ಕೋಪ ಮಾಡಿಕೊಡುತ್ತೇನೆ ನಾನು ಬೇರೆ ಮದುವೆ ಮಾಡಿಕೊಂಡ ಮೇಲೆ ಪುನಃ ಊಟ ಮಾಡ್ತೇನೆ ತ್ಯವಹರಿಷ್ಯೆ ಅಹಂ ಉಪಯಂಸ್ಯಾಂ ಯಹಂ ಯದ ಅನಪತ್ಯಸ್ ತೆನಾಹಂ ದುಷ್ಟೇನ ಕುಲದೂಷಿಣ ಉತ್ಷಾನಯ ಪಾಥಸ್ವ ತಸ್ಮ್ಯಾಂ ತಿಲಾಂಜಲಿ ಕುಲ ಪಾಂಸನು ಪಾಂಸನು ಆದಂತಹ ಕುಲದೂಷಿ ಆದಂತಹ ಆ ಮಗನಿಂದ ನಾನು ಮಕ್ಕಳಿಲ್ಲದವನಂತೆ ಆಗಿದ್ದೇನೆ ಏಳು ನೀರು ತಗೊಂಡು ಬಾ ಅವನಿಗೆ ಏಳು ನೀರು ಬಿಡುವೆಯಂತೆ ಬಾ ತದ್ಯಾಂ ತಿಲಾಂಜಲಿಂ ಅಂದರೆ ಶ್ರಾದ್ದ ಮಾಡುವ ಹಾಗೆ ಅವನಿಗಿಲ್ಲ ಅಂಥೇಳಿ ಅಪುತ್ರತ್ವವರಂ ಅಪುತ್ರತ್ವರಂ ಮೃಣಣಾಂ ಕುಪುತ್ರ ಕುಪುತ್ರ ಕುಪಾಂಸನಾಥ್ ದೇಕಂ ಕುಲಸ್ಯರ್ಥೇ ನೀತಿರೇಷಾ ಸನಾತನೀ ವಂಶಕ್ಕೆ ಕಳಂಕವನ್ನು ಹಚ್ಚತಕ್ಕಂಥ ಕೆಟ್ಟ ಮಗನನ್ನು ಹೇರುವುದಕ್ಕಿಂತ ಮಕ್ಕಳಿಲ್ಲದಿರುವುದೇ ಲೇಸು ಅಪುತ್ರತ್ವ ವರಂ ಮೃಣನಾಂ ಮನುಷ್ಯರಿಗೆ ಕುಪುತ್ರಾತ್ ಕುಲಪಾಂಸನಾಥ್ ವಂಶಕ್ಕೆ ಕಳಂಕ ತರುವುದಕ್ಕಿಂತ ಕುಲಕ್ಕೋಸ್ಕರ ಒಬ್ಬನನ್ನು ಪರಿತ್ಯಾಗ ಮಾಡಲು ಎಂಬುದೇ ಸನಾತನ ನೀತಿ ತ್ಯಜೇದೇಕಂ ಕುಲಸರ್ಥೇ ನೀತಿರೇಷ ಸನಾತನೀ ಸ್ನಾ ನಿತ್ಯವಿಧಿಂಗ್ ತಸ್ನ್ನೇವಾಹ್ ಕಸ್ಯಚಿತ್ೋತ್ರಿಯಸುತಾಪ್ಯ ಪಾಂಂಜ್ರಹ ದೀಕ್ಷಿ ಹೀಗೆ ಹೇಳಿ ಅಯ್ಯಜ್ಞದೀಕ್ಷಿ ಸ್ನಾಹಿಕಗಳನ್ನು ಮುಗಿಸಿ ಕೊಂಡು ಸ್ನಾ ನಿತ್ಯವಿಧಿಂಗ್ ತಸ್ನ್ವ ಅಹ್ನ ಕಸಿತ್ ಶೋತ್ರಿಯುತ ಪ್ರಾಪ್ಯ ಪಾಂಂಜ್ರಹ ದೀಕ್ಷಿ ಅದೇ ದಿನವೇ ಶ್ರೋತ್ರಿಯನೊಬ್ಬನ ಮಗಳನ್ನು ನೋಡಿ ಆಕೆಯನ್ನು ಮದುವೆ ಇದಿ ಶ್ರೀ ಪುರಾಣೇ ದ್ವಿತೀಯ ರುದ್ರ ಸಂಹಿತಾಂ ಪ್ರಥಮ ಖಂಡೇ ಸೃಷ್ಟುಪಾಖ್ಯಾನೆ ಗುಣನಿಧಿ ಚರಿತ್ರವರ್ಣನೋ ನಾಮ ಸಪ್ತದಶೋಧ್ಯಾ ಹೀಗೆ ಇನ್ನೊಬ್ಬಳನ್ನು ಮದುವೆಯಾದ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಅಂದರೆ ಶ್ರೋತ್ರಿಯನೊಬ್ಬನ ಮಗಳನ್ನು ಒಳ್ಳೆ ಶ್ರೋತ್ರಿಯನ ಒಳ್ಳೆ ವೇದ ವೇದಾಂಗಳನ್ನು ಬಲ್ಲಂತಹ ಒಬ್ಬ ವಿದ್ವಾಂಸ ಜ್ಞಾನಿಯ ಶ್ರೋತ್ರಿಯನ ಮಗಳನ್ನು ನೋಡಿ ಮದುವೆಯಾದ ಯಾರು ಇವನೇ ತಂದೆ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದ ಅಂತಹ ರುದ್ರ ಸಮಿತಿಯಲ್ಲಿ ಮೊದಲನೆಯ ಖಂಡವಾದ ಸೃಷ್ಟಿ ಉಪಾಖ್ಯಾನದಲ್ಲಿ ಗುಣನಿಧಿ ಚರಿತ್ರವರ್ಣನೆ ಎನ್ನತಕ್ಕಂತಹ ಹದಿನೇಳನ ಅಧ್ಯಾಯ ಮುಗಿಯಿತು ಅಂದರೆ ಇದು ಈ ಸಂಸಾರ ಇದು ವ್ಯರ್ಥವಾಯಿತು ಈ ಪತ್ನಿ ಮತ್ತು ಮಗ ಸೇರಿಕೊಂಡು ನನ್ನನ್ನು ಬೋಳಿಸಿಬಿಟ್ರು ಪತ್ನಿಯು ಕೂಡ ಸತ್ಯ ಹೇಳಿಲ್ಲ ಅವಳು ವಂಚನೆ ಮಾಡಿದ್ಲು ಸತ್ಯ ಹೇಳದೆ ವಿವಿಧ ವಿಷಯವನ್ನು ಹೇಳದೆ ತಾನೇನು ಮಾಡದಿದ್ದರು ವಂಚನೆಯನ್ನು ಮಾಡಿದ ಹಾಗಾಯಿತು ಸತ್ಯವನ್ನು ಹೇಳದೆ ಮಗ ಅಂತೂ ಕೆಟ್ಟು ಹೋದ ಹಾಗಾಗಿ ಇನ್ನೊಂದು ಮದುವೆ ಆದ ಬೇರೆ ಸತ್ಕುಲ ಪ್ರಸೂತಿಯನ್ನು ಅಂಥೇಳಿ ಗುಣನಿಧಿ ಚರಿತ್ರೆ ಯಜ್ಞದತ್ತನ ಮಗ ಗುಣನಿಧಿ ಇಲ್ಲಿಗೆ ಹದಿನಾರ ಹದಿನೇಳನೇ ಅಧ್ಯಾಯ ಮುಗಿಯಿತು ಇನ್ನು ಮುಂದಿನದನ್ನು ಮುಂದಿನ ದಿವಸ ನೋಡೋಣ ಹರೇ ಓಂ ತತ್ಸದ್ ಶಿವಾರ್ಪಣ ಮಸ್ತ್